ಆವಾಗ ಯಾರೋ ಒಬ್ಬ ಓ ಅಂತನ್ಬೇಕು ಅಲ್ಲಿ ಕೂತವರೆಲ್ಲ ಓ ಅಂತ ಹೇಳಲಿಕ್ಕಿಲ್ಲ ಆ ಮಡಲು ತಂದವರು ಅದನ್ನು ಹೇಳಿದವರು ಅವರೆಲ್ಲ ಓ ಅಂತ ಹೇಳಲಿಕ್ಕಿಲ್ಲ ಒಬ್ಬ ಮಾತ್ರ ಹಾಗಾದರೆ ಅಲ್ಲಿ ಒಬ್ಬ ಕರ್ತರಿ ಅನ್ನತಕ್ಕಂಥ ನೋಡಿ ಎಷ್ಟು ಸಂಪ್ರದಾಯದಲ್ಲಿ ಎಷ್ಟು ಹಿಂದಿನಿಂದ ಬಂದಿದೆ ಅಂತಹ ಚಾಲ್ತಿಯಂತಹ ಸಂಪ್ರದಾಯ ನಮ್ಮ ಶಾಸ್ತ್ರೀಯ ಸಂಪ್ರದಾಯ ಬಂದಿದೆ ನೋಡಿ ಹಾಗಾದರೆ ಮೂರು ರೀತಿಯಾಗಿರತಕ್ಕಂತಹ ಮೂಲ ಬೇರಿನ ಸ್ಥಾನದಲ್ಲಿ ನೋಡಿದೆವು ಜಗತ್ತೆಂಬ ವೃಕ್ಷವನ್ನು ನೋಡಿದೆವು ಅದರ ಗೆಲ್ಲುಗಳನ್ನು ನೋಡಿದೆವು ಗೆಲ್ಲುಗಳ ಸಂಖ್ಯೆಯನ್ನು ಕೂಡ ಶಾಸ್ತ್ರಕಾರರು ಕೊಡ್ತಾರೆ ಎಂಟು ಗೆಲ್ಲುಗಳಿಂದ ಕೂಡಿದ್ದು ಇದೊಂದು ಜಗದ್ ವೃಕ್ಷ ಅಂದರು ಯಾವುದಾದ ಎಂಟು ಗೆಲ್ಲುಗಳು ಪಂಚಭೂತಗಳು ಮಹತ್ತತ್ವ ಅಹಂಕಾರ ತತ್ವ ಬುದ್ಧಿ ಇದು ಮೂರು ಎಲ್ಲದರದ್ದು ಪರಿಚಯ ಉಂಟು ಎಲ್ಲದರದ್ದು ಶಾಬ್ದಿಕ ಪರಿಚಯ ಉಂಟು ಕೆಲವ್ರದ್ದು ಆರ್ಥಿಕ ಪರಿಚಯ ಉಂಟು ಮಹತ್ತತ್ವ ಎನ್ನುವುದರದ್ದು ಶಾಬ್ದಿಕ ಪರಿಚಯ ಉಂಟು ಶಬ್ದ ತುಂಬ ಕೇಳಿದ್ದೇವೆ ಮಹತ್ತತ್ವ ಮಹತ್ತತ್ವ ಅಂದರೆ ಆದರೆ ಏನು ಅಂತ ಹೇಳಲಿಕ್ಕೆ ನಮ್ಮಿಂದ ಗೊತ್ತಾಗಲಿಕ್ಕಿಲ್ಲ ಆದರೂ ಶಾಸ್ತ್ರದಲ್ಲಿ ಮಹತ್ತತ್ವ ಅಂತ ಒಂದುಂಟು ಅಹಂಕಾರ ತತ್ವ ಅಂದರೆ ಇದು ಸಂಬಂಧ ಉಂಟೆ ಉಂಟಲ್ಲ ಅಹಂ ಅಹಂ ಎನ್ನತಕ್ಕಂಥ ಪಂಚಭೂತಗಳು ಗೊತ್ತೋ ತಾನೆ ಬುದ್ಧಿ ಇಲ್ವೋ ಅಂತ ಹೇಳುವಾಗಲೇ ಬುದ್ಧಿ ಬಗ್ಗೆ ಗೊತ್ತಾಯಿತು ತಾನೆ ನಮಗೆ ಹಾಗಾದರೆ ಎಂಟು ಏನು ಶಾಖೆಗಳು ಅದಕ್ಕೆ ಮತ್ತೆ ಉಪಶಾಖೆಗಳು ಬೇರೆ ಇರಬಹುದು ಹಾಗಾದರೆ ಎಂಟು ಗೆಲ್ಲುಗಳಿಂದ ಕೂಡಿದ ಮೂರು ಮೂಲಗಳಿಂದ ಕೂಡಿದ ಜಗತ್ತೆಂಬ ವೃಕ್ಷದ ಚಿತ್ರಣವನ್ನು ಕೊಟ್ಟಾಗ ಎಲೆಗಳು ಯಾವುದು ಅಂತ ಪ್ರಶ್ನೆ ಬಂದು ಅದಕ್ಕೆ ನಂತರದಲ್ಲಿ ಕೃಷ್ಣ ಅಂದ ಛಂದಾಂಸಿ ಎಸ್ ವೇದಗಳು ಈ ಜಗದ್ ವೃಕ್ಷದಲ್ಲಿ ಎಲೆಗಳ ಸ್ಥಾನದಲ್ಲಿ ಇದೆ ವೇದಕ್ಕೆ ಏನು ಹೆಸರು ಛಂದಸ್ಸು ಅಂತ ಹೆಸರು ಯಾಕೆ ವೇದಕ್ಕೆ ಛಂದಸ್ಸು ಅಂತ ಹೆಸರು ಛಾದಯತಿ ಇತಿ ಛಂದಾದಯತಿ ಅಂತಂದರೆ ಆಚ್ಛಾದಯತಿ ಇತಿ ಛಂದಚ್ಛಾದಯತಿ ಅಂತಂದರೆ ಆವರಣೆ ಮಾಡುತ್ತೆ ಮುಚ್ಚುತ್ತೆ ಆದ್ದರಿಂದ ವೇದಕ್ಕೆ ಛಂದಸ್ಸು ಅಂತ ಹೆಸರು ಏನನ್ನು ಮುಚ್ಚುತ್ತೆ ನಮ್ಮ ನಿಮ್ಮ ಉದ್ಧಾರ ಆಗಬೇಕಾದ್ರೆ ಯಾವ ವಸ್ತು ಬೇಕೇ ಬೇಕೋ ಅದನ್ನು ಮುಚ್ಚಿಡುತ್ತೆ ಅಂತೆ ಆದ್ದರಿಂದ ವೇದಕ್ಕೆ ಛಂದಸ್ಸು ಅಂತ ಹೆಸರು ಬಂತು ನಮ್ಮ ನಿಮ್ಮ ಉದ್ಧಾರ ಈ ದಿವಸ ಯಾರಿಂದ ಭಗವಂತನಿಂದ ಅಂತ ಗೊತ್ತು ಅಂತಹ ಭಗವಂತನ ವೇದ ಏನು ಮಾಡುತ್ತೆ ಪಕ್ಕಕ್ಕೆ ನಮ್ಮ ಮುಂದೆ ತೆರೆದೃಡೋಲ್ಲ ಸುಲಭದಲ್ಲಿ ತೆರೆದೃಡೋಲ್ಲ ಆಚ್ಛಾದನೆ ಮಾಡುತ್ತೆ ಮುಚ್ಚಿಡುತ್ತೆ ಒಳಗಿನಿಂದ ಇದ್ದಾನೆ ಭಗವಂತ ಆ ಭಗವಂತನಿಗೆ ಸದ್ಯಕ್ಕೆ ಕಾಣದಂತೆ ಮಾಡಿದ್ದರಿಂದ ವೇದನ್ನು ಛಂದ ಸೂಯನ ತಕ್ಕ ಶಬ್ದದಿಂದ ಶಾಸ್ತ್ರಕಾರರು ಕರೆದು ಛಂದಾಂಸಿ ಆಚ್ಛಾದಯತಿ ಛಾದಯತಿ ಆದ್ರಿಂದ ಕೃಷ್ಣ ಅರ್ಜುನಿಗೆ ಎರಡನೇ ಅಧ್ಯಾಯದಲ್ಲಿ ಒಂದು ಎಚ್ಚರಿಕೆ ಕೊಟ್ಟ ಇದೇ ಭಗವದ್ಗೀತ ಎರಡನೇ ಅಧ್ಯಾಯದಲ್ಲಿ ಎಚ್ಚರಿಕೆ ಕೊಟ್ಟ ಅರ್ಜುನ ತ್ರೈಗುಣ್ಯ ವಿಷಯ ವೇದಾಹ ಪ್ರಾಯಶಃ ನಮಗೆಲ್ಲ ನಾವೆಲ್ಲ ಗೀತೆ ಓದಿದವರು ತ್ರೈಗುಣ್ಯ ವಿಷಯ ವೇದಾಹ ನಿತ್ರೈಗುಣ್ಯೋಭವ ನೀನು ತ್ರಿಗುಣರಹಿತ ವೇದಗಳು ಮೇಲ್ನೋಟಕ್ಕೆ ನೋಡಿದಾಗ ತ್ರೈಗುಣ ವೇದದ ವಿಷಯ ಏನು ಅಂತ ಕೇಳಿದರೆ ಥಟ್ಟನೆ ಎಲ್ಲರೂ ಏನು ಹೇಳ್ತಾರೆ ಗೊತ್ತಾ ತ್ರೈಗುಣ್ಯ ಇದು ವೇದದ ವಿಷಯ ವೇದ ಇದನ್ನೇ ಹೇಳುತ್ತೆ ಅಂತಾರೆ ತ್ರೈಗುಣ್ಯ ಅಂದರೆ ಏನರ್ಥ ತ್ರಿಗುಣ ಜನ್ಯ ಸತ್ವರಜಸ್ತಮ ಗುಣಗಳಿಂದ ಜನ್ಯ ಯಾವುದು ಸ್ವರ್ಗ ನರಕ ಪಾಪ ಪುಣ್ಯ ಇದೆ ಇದೆ ವೇದ ಇದನ್ನೇ ಹೇಳುದು ನಾವೇನಾದರೂ ಒಂದು ಕರ್ಮ ಮಾಡುವುದ್ರೆ ನಮ್ಮದು ಕರ್ಮಗಳು ಅಂತಂದರೆ ಕಾಮ್ಯ ಕರ್ಮಗಳು ಅಂತಲೇ ಅಂತ ಹೇಗೆ ಮಾಡ್ತೇವೆ ವೇದವನ್ನು ವೇದ ಮಂತ್ರದಿಂದಲೇ ಮಾಡ್ತೇವೆ ವೇದ ಹೇಳುತ್ತೆ ವೇದ ಇಂದ್ರ ಸೂಕ್ತ ಚಂದ್ರ ಸೂಕ್ತ ವರ್ಣ ಸೂಕ್ತ ಕುಬೇರ ಸೂಕ್ತ ಅಂತ ಹೀಗೆ ವೇದಗಳನ್ನು ನಾವು ವಿಷ್ಣು ಸೂಕ್ತ ಅಂತ ಹೇಳದೆ ಎಲ್ಲ ಬೇರೆಯವರನ್ನು ಕುರಿತೇ ವೇದ ಹೇಳುತ್ತೆ ಅಂತೇವೆ ಹಾಗಾದರೆ ವೇದದ ಹೆಸರು ಛಂದಾಂಸಿ ಛಂದಸ್ಸು ಅಂದರೆ ಆಚ್ಛಾದನೆ ಮಾಡುತ್ತೆ ಅದು ವಿಂತಹ ವೇದಗಳು ಈ ದಿವಸ ಎಲೆಯ ಸ್ಥಾನದಲ್ಲಿ ಇದೆ ಎಲೆಗಳ ಕೆಲಸ ಏನು ಅದನ್ನು ಮಾಡುತ್ತ ಅಷ್ಟೇ ಎಲೆಗಳ ಪರ್ಣಗಳ ಕೆಲಸ ಏನು ಒಂದು ಆ ಗಿಡದಲ್ಲಿ ಏನಾದರೂ ಫಲ ಆದರೆ ಅದನ್ನು ಆಚ್ಛಾದನೆ ಮಾಡುತ್ತಾ ಅದು ತೋರದಂತೆ ಮಾಡುತ್ತಾ ಆದ್ರಿಂದ ಈಗಲೂ ನಮ್ಮಲ್ಲಿ ಒಂದು ಗಾದೆ ಮಾತುಂಟ ತುಂಬ ಕೆಲಸ ಮಾಡ್ತಾರೆ ಆದರೆ ತಾವು ಪ್ರಚಾರವನ್ನು ಅಪೇಕ್ಷಿಸುವುದಿಲ್ಲ ಏನು ಕೆಲಸ ಮಾಡೋಲ್ಲ ಪ್ರಚಾರದಲ್ಲೇ ತಲ್ಲಿನರಾದಂತಹ ಮಂದಿ ಕೆಲವರಿದ್ದಾರೆ ಅಂಥವ್ರು ಇರ್ತಾರಲ್ಲ ನಾನು ಮೊದಲು ಹೇಳಿದವರು ಇರ್ತಾರಲ್ಲ ಪ್ರಚಾರವನ್ನು ಬಯಸುವುದೇ ಇಲ್ಲ ತುಂಬ ಕೆಲಸ ಮಾಡ್ತಾರೆ ಅಂಥವರನ್ನು ಹೇಳುವಾಗ ಏನಂತೇವೆ ಗೊತ್ತಾ ಅವರ ಅವರು ಎಲೆಯ ಮರೆಯ ಕಾಯಿಯಂತೆ ಇದ್ದಾರೆ ಹಾಗಾದರೆ ಕಾಯಿಯನ್ನು ಅಡಗಿಸುವ ಕೆಲಸ ಎಲೆಗಳು ಮಾಡುತ್ತವೆ ಆದ್ದರಿಂದ ವೇ ದೇವರನ್ನು ಫಲದಿಂದಾಗಿರಲು ನಾವೆಲ್ಲ ಬದುಕುವುದು ದೇವರಿಂದಾಗಿರಲು ನಾವೆಲ್ಲ ಬದುಕುವುದು ಯಾವುದರಿಂದ ಬದುಕ್ತೇವೋ ಅದನ್ನು ಎಲೆಗಳು ಅಡಗಿಸ್ತವೆ ಅದನ್ನು ಎಲೆಗಳು ಅಡಗಿಸ್ತವೆ ಯಾವ ಭಗವಂತನಿಂದಾಗಿ ನಾವು ಬದುಕ್ತೇವೋ ಅಂತಹ ಭಗವಂತ ಸುಲಭದಲ್ಲಿ ಸಿಗದಂತೆ ಮಾಡ್ತವೆ ವೇದಗಳು ಆದ್ದರಿಂದ ವೇದಗಳನ್ನು ಛಂದಸ್ಸುಗಳು ಅಂತಕ್ಕರೆ ಪ್ರಾಯಶಃ ನಮ್ಮ ಹಳ್ಳಿ ಜನ ಭಗವದ್ಗೀತೆ ಓದಿದ್ದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದನ್ನು ಜೀವನದಲ್ಲಿ ಅಳವಡಿಸಿಕೊಳ್ತಾರೆ ಬಾಳೆ ಗಿಡ ನೆಟ್ಟರೆ ಕೆಲವರು ಎಲೆ ಕೊಯ್ಲಿಕ್ಕೆ ಬಿಡೋಲ್ಲ ಕೆಲವರು ಎಲೆಗಾಗಿಯೇ ಬಾಳೆ ಗಿಡ ನೆಡುವವರು ಇದ್ದಾರೆ ಇನ್ನು ಕೆಲವರು ಗೊನೆಗಾಗಿ ಬಾಳೆ ಗಿಡ ನೆಡುವವರು ಇದ್ದಾರೆ ಗೊನೆಗಾಗಿ ನೆಡುವವರು ಎಲೆ ಕೊಯ್ಲಿಕ್ಕೆ ಬಿಡೋಲ್ಲ ಯಾಕೆಂದ್ರೆ ಬಾಳೆ ಗೊನೆ ಏನಾಗುತ್ತೆ ಗೊತ್ತಾ ತುಳು ಭಾಷೆಯಲ್ಲೇ ಹೇಳ್ತೇನೆ ನೆಕ್ಕಟ್ಟ ಕೈಲಿ ಹೇಳ್ತೇನೆ ನಾವು ತುಂಡ ತುಳು ಭಾಷೆಯಲ್ಲಿ ಆ ಮಾತು ಉಂಟ ಬಾಳೆ ಗಿಳೆಯನ್ನು ಭಾರೀ ದೊಡ್ಡದು ಬೆಳೆಯಿತು ಅದು ಬಿಟ್ಟಿರತಕ್ಕಂತಹ ಗೊನೆ ಇಷ್ಟೇ ದೊಡ್ಡದು ಅದರಲ್ಲಿರತಕ್ಕಂತಹ ಬಾಳೆಕಾಯಿ ಅದು ಮತ್ತಷ್ಟು ಚಿಕ್ಕದು ಯಾಕೆ ಹೀಗೆ ಮತ್ತೇನಿಲ್ಲ ಅದರಲ್ಲಿದ್ದಂತಹ ಎಲೆಗಳನ್ನು ಕೊಯ್ಯುವುದರಿಂದ ಹಾಗಾದ್ರೆ ಯಾವ ಮರದಲ್ಲಿ ಎಲೆಗಳು ತುಂಬ ಇರುತ್ತೋ ಆ ಮರದಲ್ಲಿ ಫಲ ಚೆನ್ನಾಗಿ ಬರುತ್ತೆ ಅಂತ ಅದರಲ್ಲೇ ತೆಂಗಿನ ಮರದಲ್ಲಿಯೂ ಕೂಡ ಒಳ್ಳೆ ಫಲ ಬರಬೇಕೋ ತುಂಬ ಅದು ಗರಿಗಳನ್ನು ಬಿಡಬೇಕು ತುಂಬ ಎಲೆಗಳನ್ನು ಬಿಡಬೇಕು ಹಾಗಾದರೆ ಹಾಗೆ ಎಲೆಗಳನ್ನು ಬಿಟ್ಟರೆ ಅದು ಕಾಯಿಯನ್ನು ರಕ್ಷಣೆ ಮಾಡುತ್ತೆ ಅದರಲ್ಲಿ ಫಲ ಬರಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾದರೆ ಫಲ ಬರುವುದು ಯಾವುದರಿಂದ ಅಂತಂದರೆ ಎಲೆಗಳಿಂದಾಗಿ ಫಲ ಬರುವುದು ಎಲೆಗಳು ತುಂಬ ಇದ್ದ ಕ್ಷಣಕ್ಕೆ ಫಲ ಚೆನ್ನಾಗಿ ಬರುವುದು ಅದೇ ರೀತಿಯಲ್ಲಿ ಲೋಕದಲ್ಲಿ ನಮಗೆ ಈ ದಿವಸ ಫಲಗಳು ಬರುವುದು ಯಾವುದರಿಂದ ಅಂತ ಕೇಳಿದರೆ ವೇದದಿಂದಾಗಿ ಫಲಗಳು ಬರ್ತದೆ ಎಲೆಗಳಿಂದಾಗಿ ಫಲ ಮರದಲ್ಲಿ ವೇದಗಳಿಂದಾಗಿ ಫಲ ನಮ್ಮ ಜೀವನದಲ್ಲಿ ಆದ್ದರಿಂದ ವೇದಗಳು ಪರ್ಣಾನಿ ಛಂದಾಂಸಿ ಯಶ ವೇದಗಳು ಅಂತ ಚಿಂತನೆ ಮಾಡುವಾಗ ಇದು ಎಲೆಗಳ ಸ್ಥಾನದಲ್ಲಿ ಉಂಟು ಅಂತ ಚಿಂತನೆ ಮಾಡುವುದು ಜಗದ್ವೃಕ್ಷದಲ್ಲಿರತಕ್ಕಂತಹ ವೇದಗಳಿಗೆ ಎಲೆಗಳ ಸ್ಥಾನದಲ್ಲಿ ಉಂಟು ಅದಕ್ಕೆ ಕಾಣುತ್ತೆ ಹಲಾದೆಲೆಯ ಮೇಲೆ ಮಲಗೀದ ಶಿಶುವೆ ಶ್ರೀಲಾಲಿ ತಾಂಗಿಯರ ಚಿತ್ತಾದು ಬಾಲಾ ಜೋ ಜೋ ಏನದು ಆಲಾದೆಲೆಯ ಮೇಲೆ ಮಲಗೀದ ಶಿಶುವೆ ನಾವಿಟ್ಟದ್ದು ತೊಟ್ಟಿಲಲ್ಲಿ ಇದ್ರೆ ಹೇಳುವಾಗ ಮಾತ್ರ ಆಲಾದೆಲೆಯ ಮೇಲೆ ಮಲಗೀದೆ ಶಿಶುವೆ ಅಂತೋದು ಏನಿದು ಆಲದೆಲೆ ಅದಕ್ಕಂತೇವೆ ಪ್ರಳಯ ಕಾಲ ಪ್ರಳಯ ಕಾಲದಲ್ಲಿ ಒಂದು ವಟ ಪತ್ರ ಗೋಳಿ ಮರ ನಮಗೆ ಗೋಳಿ ಮರ ಅಶ್ವಥ ಯಾವುದೂ ಆಗ್ಬೋದು ಅಂತಾರೆ ಅದರ ಎಲೆ ಆ ಎಲೆಯಲ್ಲಿ ಭಗವಂತ ಶಿಶು ರೂಪದಲ್ಲಿ ಕೃಷ್ಣ ಮಲಗಿಕೊಂಡಿದ್ದ ಅಂತ ಅದು ಯಾವುದರ ಸಂಕೇತ ಗೊತ್ತ ಚಂದಾಂಶಿಯಸ್ಯ ಪರ್ಣಾನಿ ಭಗವಂತ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾನೆ ಅಂತ ಯಾವುದೋ ಒಂದು ಮರ ಆ ಮರ ಎಲೆ ಇತ್ತ ಮರವೇ ಇಲ್ಲ ಅಂತ ಆವಾಗ ವಟಪತ್ರದ ಎಲೆ ಇರಲಿಕ್ಕೆ ಸಾಧ್ಯ ಉಂಟ ಆವಾಗ ಇದ್ದಂಥ ಎಲೆ ಯಾವುದು ಗೊತ್ತಾ ಛಂದಾಂಸಿ ಪರ್ಣಾನಿ ವೇದಗಳೆಂಬ ಎಲೆಗಳ ಮೇಲೆ ಭಗವಂತ ತಾನು ಪ್ರಳಯ ಕಾಲದಲ್ಲಿ ಒಬಡಿಸಿದ್ದಾನೆ ಅಂತರ್ಥ ಚಂದಾಂಶಿ ಯಸ್ಯ ಪರ್ಣಾನಿ ಇದ ಇದರ ಹಿನ್ನೆಲೆಯಲ್ಲಿ ದಾಸರು ಆಲಾದೆಲೆಯ ಮೇಲೆ ಮಲಗಿದ ಶಿಶುವೆ ಅಂತಂದ ಹಾಗಾದರೆ ಹಾಡನ್ನು ಹಾಡು ಇದರದ್ದು ಅರ್ಥ ಏನು ಅಂತ ಯಾರೋ ಕೇಳಿದರು ಆಲಜೆಲೆಯ ಮೇಲೆ ಮಲಗಿದ ಆ ಸರಿ ಅದಕ್ಕೆ ವೇದದ ಮೇಲೆ ಮಲಗಿದ ಅಂತ ಬಂದ್ರಿ ನೀವು ವೇದದ ಮೇಲೆ ಭಗವಂತ ಮಲಗಿದ ಅಂದ್ರೆ ಏನರ್ಥ ಅಂದ್ರೆ ಪ್ರಳಯ ಕಾಲದಲ್ಲಿ ನೋಡಿ ಈಗ ಸೃಷ್ಟಿಕಾಲದಲ್ಲಿ ದೇವರು ಎಲ್ಲಿದ್ದಾನೆ ನಮ್ಮ ನಿಮ್ಮ ಬಾಯಿಯಲ್ಲಿದ್ದಾನೆ ನಾನು ಉಪನ್ಯಾಸ ಮಾಡ್ತೇನೆ ನೀವು ಕೇಳ್ತೀನಿ ನಿಮ್ಮ ಕಿವಿಯಲ್ಲಿದ್ದಾನೆ ನನ್ನ ಬಾಯಿಯಲ್ಲಿದ್ದಾನೆ ನೀವು ಇನ್ನೊಬ್ಬರಿಗೆ ಹೇಳುವಾಗ ನಿಮ್ಮ ಬಾಯಿಯಲ್ಲಿ ಇದ್ದಾನೆ ಕೇಳುವವರ ಕಿವಿಯಲ್ಲಿರ್ತಾನೆ ಹಾಗಾದ್ರೆ ಸೃಷ್ಟಿಕಾಲದಲ್ಲಿ ನಮ್ಮ ನಿಮ್ಮ ಬಾಯಿಯಲ್ಲೋ ಕಿವಿಯಲ್ಲೋ ಇರತಕ್ಕಂತಹ ಭಗವಂತ ಪ್ರಳಯ ಕಾಲದಲ್ಲಿ ಎಲ್ಲಿರ್ತಾನೆ ಅಂತಂದರೆ ವೇದದಲ್ಲಿ ಮಾತ್ರ ಇರ್ತಾನೆ ಯಾಕೆ ಬಾಯಿಯಿಂದ ಹೇಳಲಿಕ್ಕೆ ನಾವಿಲ್ಲ ಕಿವಿಯಿಂದ ಕೇಳಲಿಕ್ಕೆ ನೀವಿಲ್ಲ ಹಾಗಾದ್ರೆ ಮತ್ತೆ ದೇವರು ಇಲ್ವೋ ಇಲ್ ಎಲ್ಲಿ ವೇದದಲ್ಲಿ ಇದ್ದಾನೆ ಭಗವಂತ ವೇದದಲ್ಲಿ ವೇದ ಪ್ರಳಯ ಕಾಲದಲ್ಲಿಯೂ ಕೂಡ ಭಗವಂತನನ್ನು ಒಂದೇ ರೀತಿಯಲ್ಲಿ ಹೊಗಳುತ್ತಾ ಇದೆ ಹಾಗಾದ್ರೆ ಪ್ರಳಯ ಕಾಲದಲ್ಲಿ ದೇವರನ್ನು ಹೊಗಳೋದು ಯಾರು ನಾವು ನೀವು ಮತ್ತೆ ವೇದ ಮಾತ್ರ ಹಾಗೆ ಈಗ ಸೃಷ್ಟಿಕಾಲದಲ್ಲಿ ದೇವರು ಎಲ್ಲಿದ್ದಾನೆ ನಮ್ಮ ನಿಮ್ಮ ನಾಲಿಗೆಯಲ್ಲಿದ್ದಾನೆ ಪ್ರಳಯ ಕಾಲದಲ್ಲಿ ಭಗವಂತ ಎಲ್ಲಿದ್ದಾನೆ ವೇದದಲ್ಲಿದ್ದಾನೆ ವೇದಾಂಧ್ರ ಏನು ವೇದಾಂಧ್ರ ಪರ್ಣ ವೇದಾಂಧ್ರ ಏನು ವೇದಾಂಧ್ರ ಎಲೆ ಹಾಗಾದ್ರೆ ದೇವರು ಪ್ರಳಯ ಕಾಲದಲ್ಲಿ ಎಲ್ಲಿ ಮಲಗಿದ್ದಾನೆ ಆಲ ಮೇಲೆ ಮಲಗಿದ ಶಿಶು ಅಂದ್ರೆ ವೇದದಲ್ಲಿ ಇರತಕ್ಕಂತಹ ಪ್ರಳಯ ಕಾಲದಲ್ಲಿ ವೇದದಲ್ಲಿ ಇರತಕ್ಕಂತಹ ಭಗವಂತನೇ ಅಂತ ಅದರದ್ದು ಅರ್ಥ ಚಂದಾಂಶಿ ಯಶಾನಿ ಯಹ ತಂ ವೇದ ಸಹ ವೇದವು ಈ ರೀತಿಯಲ್ಲಿ ಜಗದ್ರ ವೃಕ್ಷವನ್ನು ತಿಳಿದ ಭಗವಂತನನ್ನು ಸೇರಿಸಿಕೊಂಡು ಜಗದ್ ವೃಕ್ಷವನ್ನು ತಿಳಿದು ಹೇಗೆ ತಿಳ್ಕೊಂಡ್ಯಾ ನೀನೆ ನಿಜವಾದ ಪಂಡಿತ ದೇವರನ್ನು ಮಾತ್ ಅಲ್ಲ ಏನು ನಾನು ಮೋಕ್ಷ ಆಗಬೇಕಾದ್ರೆ ಏನಾಗಬೇಕು ಹೇಳಿ ಮೋಕ್ಷ ಆಗಬೇಕಾದ್ರೆ ದೇವರನ್ನು ಸರ್ವೋತ್ತಮತ್ವೇನ ತಿಳ್ಕೊಂಡು ನಾನು ದೇವರನ್ನು ಸರ್ವೋತ್ತಮ ಅಂತ ತಿಳಿದಿದ್ದೇನಲ್ಲ ಆದರೂ ಮೋಕ್ಷ ಆಗಿಲ್ಲಲ್ಲ ಅಂತ ತುಂಬ ಜನ ಕೇಳೋದುಂಟು ಅದಕ್ಕಂದ್ರೆ ದೇವ್ರನ್ನು ಸರ್ವೋತ್ತಮ ಅಂತ ಹೇಗೆ ತಿಳ್ಕೊಂಡೆ ಸರ್ವೋತ್ತಮ ಸರ್ವೋತ್ತಮ ನಾನಂದೆ ನಮ್ಮಲ್ಲಿ ಒಬ್ಬರು ಸರ್ವೋತ್ತಮ ಭಟ್ರು ಇದ್ದಾರೆ ಅವರಿಗೆ ಅಪ್ಪ ಅಮ್ಮ ಹೆಸರಿಟ್ಟಿದ್ದಾರೆ ಸರ್ವೋತ್ತಮ ಅಂತ ಭಟ್ರಿಗೆ ಹೆಸರು ಏನೋದು ಹಾಗೇ ತಿಳ್ಕೊಂಡಂತ ದೇವರನ್ನು ಸರ್ವೋತ್ತಮ ಅಂತೇಳಿ ಒಬ್ಬ ಸರ್ವೋತ್ತಮ ಹೆಸರಿರ್ತಕ್ಕಂಥ ಒಬ್ಬರು ದೇವರು ಅಂತ ಹೀಗೆ ತಿಳ್ಕೊಂಡೀಯ ಹಾಗಾದ್ರೆ ತಿಳ್ಕೊಂಡದಲ್ಲ ಮತ್ತೆ ನೀನು ನಿಜವಾಗಿ ಪಂಡಿತ ಅಂತ ಆಗಬೇಕಾದ್ರೆ ಹೀಗೆ ತಿಳ್ಕೊಂಡು ಜಗತ್ತೆಂಬ ವೃಕ್ಷ ಆ ವೃಕ್ಷದಲ್ಲಿ ಭಗವಂತ ಮೂಲ ಅದರಲ್ಲಿ ಸೇರಿಕೊಂಡು ಮೂಲ ಅಲ್ಲ ಅದಕ್ಕಿಂತ ಪ್ರತ್ಯೇಕವಾಗಿದ್ದುಕೊಂಡು ಭಗವಂತ ಮೂಲ ಸ್ಥಾನ ಇದನ್ನೆಲ್ಲ ಚಿತ್ರಿಸಿಕೊಂಡು ಆದ್ದರಿಂದಲೇ ದೇವರು ಅಥಾ ಅಥವಾ ಬ್ರಹ್ಮ ಜಿಜ್ಞಾಸ ಹೌದಾ ದೇವರ ವಿಚಾರ ಮಾಡ ಅಂಥ ಮೊದಲಂದರು ಸರಿಯಿಂದ ದೇವರ ವಿಚಾರ ಮಾಡ್ತೇನೆ ಹೇಗೆ ಮಾಡಬೇಕು ಅಂತ ಕೇಳಿದ ಅದಕ್ಕೆ ಉತ್ತರ ನಂತರದಲ್ಲಿ ಕೊಟ್ಟದ್ದೇನು ಗೊತ್ತಾ ಈ ಜಗತ್ತಿಗೆ ಮೂಲ ಅಂತ ತಿಳ್ಕೊ ಉತ್ತರ ಕೊಟ್ಟರು ಜನ್ಮ ಎರಡನೇದ್ದೇ ಜನ್ಮಾದ್ಯಸ್ಯತಃ ಬ್ರಹ್ಮ ಜಿಜ್ಞಾಸ ದೇವರ ವಿಚಾರ ಮಾಡುವಂಥ ಮೊದಲಂದರು ಹೇಗೆ ವಿಚಾರ ಮಾಡಬೇಕು ಅಂತ ಕೇಳಿದ ಜನ್ಮ ಆದ್ಯಶ್ಯ ಯಥ ಇಂತಹ ಜಗತ್ತಿಗೆ ಸೃಷ್ಟಿಯಾದಿಗಳನ್ನು ಕೊಟ್ಟವ ಅಂತ ವಿಚಾರ ಮಾಡುವುದಲ್ಲ ಹಾಗಾದರೆ ನಿಜವಾಗಿಯೂ ಕೂಡ ದೇವಜ್ಞ ಆಗೋದು ಯಾವಾಗ ಭಗವಂತನನ್ನು ತಿಳ್ಕೊಂಡವಾ ಅಂತ ಆಗೋದು ಯಾವಾಗ ದೇವರು ಕೊಟ್ಟಿರತಕ್ಕಂತಹ ಜಗದ್ ತಿಳ್ಕೊಂಡಾಗ ಯಹ ತಂ ವೇದ ಸಹ ವೇದ ವಿ ಯಾರು ಈ ರೀತಿಯಲ್ಲಿ ತಿಳ್ಕೊಳ್ತಾನೋ ಅರ್ಜುನ ಅವನನ್ನೇ ನಿಜವಾಗಿ ಕೂಡ ಸರ್ವಜ್ಞ ಅವನ ಮಟ್ಟಿಗೆ ಅವನು ಸರ್ವಜ್ಞ ಅವನ ಮಟ್ಟಿಗೆ ಅವ ಪಂಡಿತ ಅಂತ ಶಾಸ್ತ್ರಕಾರ ಹೇಳ್ತಾರೆ ವಿನಾ ಜಗ ಬರೇ ಜಗತ್ತನ್ನು ತಿಳ್ಕೊಂಡ್ರು ಪಂಡಿತ ಅಲ್ಲ ಬರೇ ದೇವರನ್ನು ತಿಳ್ಕೊಂಡ್ರು ಪಂಡಿತ ಅಲ್ಲ ದೇವರು ಜಗತ್ತು ಎರಡನ್ನೂ ಕೂಡ ಸೇರಿಸಿ ತಿಳ್ಕೊಂಡವನನ್ನು ಪಂಡಿತ ಅಂತ ಕರೀತಾರೆ ಆದರೆ ಲೋಕದಲ್ಲಿ ಕಾಣತಕ್ಕಂತಹ ಮರಕ್ಕೂ ಈ ಮರಕ್ಕೂ ಜಗದ್ ವೃಕ್ಷಕ್ಕೂ ವ್ಯತ್ಯಾಸ ಅಂತ ಕೇಳಿದೆ ಅದಕ್ಕಂತಾನೆ ಕೃಷ್ಣ ನಾನೇನು ಕೊಂಬೆಗಳನ್ನು ಹೇಳಿದೆ ಅಲ್ವ ಜಗದ್ ವೃಕ್ಷದ್ದು ಒಂದು ಎಂಟು ಕೊಂಬೆಗಳು ಉಂಟು ಅಂತ ಹೇಳಿದೆ ಅಲ್ವೋ ಎಂಟು ಕೊಂಬೆಗಳು ಅದಷ್ಟೇ ಅಲ್ವೋ ಕೆಳಗಿನಿಂದ ಉಂಟು ಅಂತಂದೆ ನಿಕೃಷ್ಟ ಅಂತಂದೆ ಅಷ್ಟೇ ಅಲ್ಲ ಅರ್ಜುನ ಮತ್ತೆ ಅದು ಉತ್ಕೃಷ್ಟದಲ್ಲಿ ಉಂಟು ಕೊಂಬೆಗಳು ಕೆಳಗೆ ಮಾತ್ರ ಅಲ್ಲ ಕೊಂಬೆಗಳು ಮೇಲೂ ಉಂಟು ಕೊಂಬೆಗಳು ಎಲ್ಲಿ ಉಂಟು ಅದಕ್ಕಿಂತ ಕೆಳಗೂ ಉಂಟು ಕೊಂಬೆಗಳು ಅದಕ್ಕಿಂತ ಮೇಲೂ ನೋಡಿ ಕ್ರಮ ಹೇಗುಂಟು ಚಿತ್ರಿಸಿಕೊಳ್ಳೋಣ ಭಗವಂತ ಕರ್ತೃಕ್ ಲಕ್ಷ್ಮಿ ಆಶ್ರಯಗಳು ಸತ್ವರಜಸ್ತಮ ಗುಣಗಳು ಬೀಗದಂತೆ ಆಯ್ತಾ ಆಮೇಲೆ ಅದರಿಂದ ಏನಾಯ್ತು ಕೊಂಬೆ ರೆಂಬೆಗಳು ಬಂತ ಕೊಂಬೆಗಳು ಬಂದ ಎಷ್ಟು ಕೊಂಬೆಗಳು ಎಷ್ಟು ರೆಂಬೆಗಳು ಎಂಟು ಕೊಂಬೆಗಳು ರೆಂಬೆಗಳ ಹೌದು ಇದು ಎಲ್ಲಿ ಉಂಟು ಅಗಷ್ಟ ಕೆಳಗಿನಿಂದ ಉಂಟು ನಾವು ಲೋಕದ ಮರವನ್ನು ಒಂದು ಚಿತ್ರಿಸಿಕೊಳ್ಳೋಣ ಬೇರು ಬುಡದಲ್ಲಿ ಉಂಟ ಬೀಜ ಬುಡದಲ್ಲಿ ಉಂಟ ನೆಲ ಬುಡದಲ್ಲಿ ಉಂಟ ಮೇಲೆ ಮರ ಬಂದ ಶಾಖೆಗಳು ಹೀಗೆ ಹೊರಟಿತ ಎಷ್ಟು ಆ ಎಷ್ಟೋ ಶಾಖೆಗಳು ಹೊರಟಿತ ಈ ಶಾಖೆಗಳು ಈ ಗೆಲ್ಲುಗಳು ಎಲ್ಲಿ ಉಂಟು ಬುಡದಲ್ಲಿಯೂ ಉಂಟು ಈ ಶಾಖೆಗಳು ಎಲ್ಲಿ ಉಂಟು ಉಪ ಶಾಖೆಗಳಲ್ಲಿಯೂ ಉಂಟು ಶಾಖೆಗಳಿಗೆ ಉಪಶಾಖೆ ಅಂತ ಒಂದುಂಟ ಗೆಲ್ಲಗೆ ಇನ್ನೊಂದು ಪುಟ್ಟ ಗೆಲ್ಲು ಅಂತ ಮತ್ತೊಂದು ಬರುವುದು ಅಂತುಂಟ ಆ ಗೆಲ್ಲುಗಳು ಉಪ ಗೆಲ್ಲುಗಳಲ್ಲಿ ಉಂಟು ಗೆಲ್ಲುಗಳು ಮೂಲದಲ್ಲಿ ಉಂಟು ತುಂಬಾ ಸುಲಭ ಏನು ಕಷ್ಟ ಇಲ್ಲ ಭತ್ತದ ಬೀಜ ಅಥವಾ ಮಾವಿನ ಬೀಜ ಭೂಮಿಯಲ್ಲಿ ಹಾಕಿದ್ದೇವೆ ಚಿಗುರಿದು ಬೆಳೆಯಿತು ಕಾಂಡಾಯಿತು ಅದಕ್ಕೆ ಗೆಲ್ಲುಗಳು ಬಂದು ಎಂಟು ಗೆಲ್ಲುಗಳು ಬಂತು ಅಂತ ಇಟ್ಟುಕೊಳ್ಳಿ ಏನು ಎಂಟು ಗೆಲ್ಲುಗಳು ಬಂದಿದೋ ಅದು ಮೂಲದಲ್ಲಿ ಉಂಟೋ ಇಲ್ಲವೋ ಅಂತ ನೀವೇ ಆಲೋಚನೆ ಮಾಡಿ ಮೂಲ ಯಾವುದು ಮೂಲ ಬೀಜ ಮೂಲವ ಮಾವಿನ ಬೀಜ ಮೂಲವ ಆ ಮಾವಿನ ಬೀಜದಲ್ಲಿ ಈ ಗೆಲ್ಲು ಉಂಟೋ ಇಲ್ಲೋ ಯಾವ ಗೆಲ್ಲು ಮಾವಿನ ಮರದ ಗೆಲ್ಲು ಮಾವಿನ ಮರದ ಗೆಲ್ಲೇ ಹಾಕ್ಬೇಕು ಮಾವಿನ ಮರದ ಗೆಲ್ಲು ಮಾವಿನ ಬೀಜದಲ್ಲಿ ಉಂಟೋ ಇಲ್ವೋಂತ ಇಷ್ಟೇ ಪ್ರಶ್ನೆ ಇಲ್ಲ ಅಂತ ಹೇಳ್ತೀರ ಮಾವಿನ ಮರದ ಗೆಲ್ಲು ಮಾವಿನ ಮರದ ಬೀಜದಲ್ಲಿ ಇಲ್ಲಾಂದರೆ ಈ ಬೀಜದಿಂದ ಮಾವಿನ ಮರದ ಗೆಲ್ಲು ಹೇಗಾಯಿತು ಹಲಸಿನ ಬೀಜದಿಂದ ಹಾಕ್ಬೋದಿತ್ತ ಬೀಜ ಹಾಕಿದಾಗ ಮಾವಿನ ಮರದ ಗೆಲ್ಲು ಬರ್ಬೋದಿತ್ತಲ್ಲ ಯಾಕೆ ಬರಲಿಲ್ಲ ಹಾಗಾದರೆ ಏನರ್ಥ ಮಾವಿನ ಮರದ ಗೆಲ್ಲು ಸೂಕ್ಷ್ಮ ರೂಪದಿಂದ ಎಲ್ಲಿ ಹರಡಿಕೊಂಡಿದೆ ಬೀಜದಲ್ಲಿ ಹರಡಿಕೊಂಡಿದೆ ಬೀಜ ಏನು ಮೂಲ ಮೂಲದಲ್ಲಿ ಯಾವುದು ಹರಡಿಕೊಂಡಿದೆ ಗೆಲ್ಲು ಹರಡಿಕೊಂಡಿದೆ ಸರಿ ಹೌದು ಅಂತ ತೋರುತ್ತಲ್ಲ ಈಗ ತೋರುದಲ್ಲ ಇರದು ಹೌದು ಇದೆ ಹಾಗೇನೇ ಇದೆ ಇದು ಯಾರ ಸಿದ್ಧಾಂತ ಗೊತ್ತಾ ಆಚಾರ್ಯ ಮಧ್ವರ ಸಿದ್ಧಾಂತ ಅಂದ್ರೆ ಇದು ಇಲ್ಲ ತುಂಬಾ ಜನ ನಮ್ಮ ಹತ್ರ ಕೇಳಿದ್ದುಂಟು ಏನು ಅದ್ವೈತಿಗಳ ಸಿದ್ಧಾಂತಕ್ಕಿಂತ ಮಧ್ವರ ಸಿದ್ಧಾಂತ ಬೇರೆ ಆಗಲಿ ಸ್ವಾಮಿ ಸರಿ ಒಪ್ಪಿದ್ದೇವೆ ಯಾಕೆ ಅದ್ವೈತಿಗಳು ಜೀವ ಬ್ರಹ್ಮ ಒಂದೇ ಅಂತಂದ್ರು ನಾನೇ ದೇವರು ಅಂತಂದ್ರು ಜಗತ್ತು ಅಂತಂದ್ರೆ ಹಗ್ಗದಲ್ಲಿ ಕಂಡ ಸರ್ಪದಂತೆ ಅಂತಂದ್ರು ಜಗತ್ತು ನಿಜ ಅಲ್ಲ ಅಂತಂದ್ರು ಮಾಯಾವಾದಿಗಳು ಮಧ್ವರು ಏನಂದ್ರು ದೇವ್ರು ಬೇರೆ ಜೀವ ಬೇರೆ ನಾನು ಬೇರೆ ಅವ ಬೇರೆ ಅಂತಂದ್ರು ಜಗತ್ತು ಸತ್ಯ ಹಗ್ಗದಲ್ಲಿ ಕಂಡ ಹಾವಿನಂತೆ ಅಲ್ಲ ನಿಜವಾಗಿಯೂ ಜಗತ್ತು ಉಂಟು ಅಂತ ಮಧ್ವರು ಅಂದರು ಆದ್ರಿಂದ ಶಂಕರರಿಗೂ ಮಧ್ವರಿಗೂ ವ್ಯತ್ಯಾಸ ಸರಿ ಆದರೆ ರಾಮಾನುಜರಿಗೂ ಮಧ್ವರಿಗೂ ಏನು ವ್ಯತ್ಯಾಸ ಅಂತ ಯಾರು ಕೇಳಿ ರಾಮಾನುಜರು ಏನು ಹೇಳ್ತಾರೆ ದೇವ್ರು ಬೇರೆ ಜೀವ ಬೇರೆ ಅಂತಾರೆ ರಾಮಾನುಜರು ಏನ್ ಹೇಳ್ತಾರೆ ಜಗತ್ತು ಸತ್ಯ ಅಂತಾರೆ ಹಗ್ಗದಲ್ಲಿ ಕಂಡ ಹಾವಿನಂತೆ ಅಲ್ಲ ಜಗತ್ತು ಜಗತ್ತು ನಿಜ ಅಂತ ಮಧ್ವರು ಹೇಳಿದ್ದು ಅದನ್ನೇ ರಾಮಾನುಜರು ಹೇಳಿದ್ದು ಅದನ್ನೇ ಹಾಗಾದರೆ ರಾಮಾನುಜರು ಹೇಳಿರುವಾಗ ಮಧ್ವರು ಪುನಃ ಬಂದು ಹೊಸತು ಮಾಡಿದ್ದು ಏನು ಅಂತ ಯಾರೋ ಕೇಳಿದ್ದು ಮಧ್ವರು ಯಾಕೆ ಬರಬೇಕಿತ್ತು ಅಂತ ಯಾರೋ ಕೇಳಿದ್ದು ಅದಕ್ಕೆ ಉತ್ತರ ಕೃಷ್ಣ ಹೇಳಿದ್ದಾರೆ ಈ ಪ್ರಶ್ನೆಗೆ ಉತ್ತರ ಕೃಷ್ಣ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ ಏನು ರಾಮಾನುಜರ ಸಿದ್ಧಾಂತಕ್ಕೂ ಮಧ್ವರ ಸಿದ್ಧಾಂತಕ್ಕೂ ಇಷ್ಟೇ ವ್ಯತ್ಯಾಸ ರಾಮಾನುಜರು ಏನು ಹೇಳ್ತಾರೆ ಗೊತ್ತಾ ಮಾವಿನ ಬೀಜದಿಂದ ಏನಾಗುತ್ತೆ ಮಾವಿನ ಮರ ಆಗುತ್ತಲೋ ಮಣ್ಣಿನಿಂದ ಏನಾಗುತ್ತೆ ಮಡಕೆ ಆಗುತ್ತಲೋ ಹತ್ತಿಯಿಂದ ಏನಾಗುತ್ತೆ ಬಟ್ಟೆ ಆಗುತ್ತಲೋ ಆ ಮಡಕೆ ಸೂಕ್ಷ್ಮ ರೂಪದಲ್ಲಿ ಮಣ್ಣಿನಲ್ಲಿ ಉಂಟೋ ಇಲ್ಲವೋ ಮಣ್ಣಿನಲ್ಲಿ ಇಲ್ವೇ ಇಲ್ಲ ಅಂತ ಹೇಳುವವರು ರಾಮಾನುಗರು ಮಣ್ಣಿನಲ್ಲಿ ಸೂಕ್ಷ್ಮ ರೂಪದಲ್ಲಿ ಮಡಕೆ ಉಂಟು ಅಂತ ಹೇಳುವವರು ಮತ್ತರು ಈಗ ನಿಮಗೇನೆ ತೋರುತ್ತಾ ಯಾವುದು ಸರಿ ಯಾವುದು ತಪ್ಪು ಅಂತ ನಿಮಗೇನೆ ತೋರುತ್ತ ಮಣ್ಣಿನಲ್ಲಿ ಮಡಕೆ ಸೂಕ್ಷ್ಮ ರೂಪದಲ್ಲಿ ಇಲ್ಲದಿದ್ದರೆ ಸೂಕ್ಷ್ಮ ರೂಪ ಅಂದ್ರೆ ಕಾಣಿಸದ ರೂಪ ಅಂತ ಅರ್ಥ ಸೂಕ್ಷ್ಮ ರೂಪದಲ್ಲಿ ಇಲ್ಲದಿದ್ದರೆ ಮಣ್ಣಿನಲ್ಲಿ ಮಡಕೆ ಸೂಕ್ಷ್ಮ ರೂಪದಲ್ಲಿ ಇಲ್ಲದಿದ್ದರೆ ನೀವು ಮಣ್ಣಿನಿಂದಲೇ ಮಡಕೆ ಯಾಕೆ ಮಾಡ್ತೀರಾ ಹತ್ತಿಯಿಂದ ಯಾಕೆ ಮಾಡೋಲ್ಲ ಮಡಕೆಯನ್ನು ಬಟ್ಟೆಯನ್ನು ಹತ್ತಿಯಿಂದಲೇ ಯಾಕೆ ಮಾಡ್ತೀರಾ ಮಣ್ಣಿನಿಂದ ಯಾಕೆ ಮಾಡೋಲ್ಲ ಹಾಗಾದ್ರೆ ಹತ್ತಿಯಿಂದಲೇ ಬಟ್ಟೆ ಯಾಕಾಗುತ್ತೆ ಬಟ್ಟೆ ಸೂಕ್ಷ್ಮ ರೂಪದಲ್ಲಿ ಹತ್ತಿಯಲ್ಲಿ ಉಂಟು ಮಣ್ಣಿನಿಂದಲೇ ಮಡಕೆ ಯಾಕೆ ಮಾಡ್ತೇವೆ ಮಡಕೆ ಸೂಕ್ಷ್ಮ ರೂಪದಿಂದ ಎಲ್ಲಿ ಉಂಟು ಮೂಲದಲ್ಲಿ ಉಂಟು ಮಣ್ಣಿನಲ್ಲಿ ಉಂಟು ಇದು ಮಧ್ವರುಗೊಂಡ ಸಿದ್ಧಾಂತ ಇದು ಕೃಷ್ಣಕೊಂಡ ಸಿದ್ಧಾಂತ ರಾಮಾನುತ ಕ್ರಮ ನೋಡೋದು ಅಂತಾದರೆ ಹತ್ತಿಯಿಂದಲೂ ಮಡಕೆ ಮಾಡಬಹುದು ಮಣ್ಣಿನಿಂದಲೂ ಬಟ್ಟೆಯನ್ನು ಮಾಡಬಹುದು ಯಾಕೆಂದರೆ ನಾನು ಮೂಲ ರೂಪ ಇರಬೇಕಾಗಿಲ್ಲ ಮೂಲ ರೂಪ ಮೂಲದಲ್ಲಿ ಸೂಕ್ಷ್ಮರೂಪೇಣ ಇರಬೇಕಾಗಿಲ್ಲ ಯಾರಿಗೆ ಸಂಗೀತ ಹಿಡಿಯಿದ್ರೆ ಸಂಗೀತದ ಗಂಧ ಗಾಳಿ ಗೊತ್ತಿಲ್ಲ ಸಂಗೀತದ ಸಂಸ್ಕಾರವೇ ಇಲ್ಲ ಅಂತವನನ್ನು ಕೂಡಿಸಿ ಅವನನ್ನು ಸಂಗೀತ ಹೇಳಿಸಿ ಅವನಿಗೆ ಸಂಗೀತ ಕಲಿಸಿ ಫಲಿತಾಂಶ ಏನೋ ಗೊತ್ತಾ ನಿಮಗಿದ್ದಂತಹ ಸಂಗೀತನೂ ಮರೆತು ಹೋಗೋ ಪ್ರಸಂಗ ನಿಮಗೆ ಗೊತ್ತಿದ್ದ ಸಂಗೀತನೂ ಹೋಗುವ ಪ್ರಸಂಗ ಅವನಿಗೆ ಕಲಿಸ್ಲಿಕ್ಕೆ ಶುರು ಮಾಡಿದ್ರೆ ಹಾಗಾದರೆ ಯಾರಿಗೆ ಸಂಗೀತ ಕಲ ಕಲಿಸಬೇಕು ಅವ ಬಾಯಿಬಿಡ್ಲಿಕ್ಕೆ ಶುರು ಮಾಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಇವನಲ್ಲಿ ಸೂಕ್ಷ್ಮ ರೂಪೇಣ ಸಂಗೀತದ್ದು ವಾಸನೆ ಏನಾದರೂ ಉಂಟೋ ಇಲ್ವೋ ಅಂತ ಗೊತ್ತಾಗುತ್ತೆ ಸಂಗೀತ ಸೂಕ್ಷ್ಮ ರೂಪದಲ್ಲಿ ಉಂಟ ಅಂತ ಗೊತ್ತಾಗುತ್ತೆ ಸೂಕ್ಷ್ಮ ರೂಪದಲ್ಲಿ ಅವನಲ್ಲಿ ಇದ್ರೆ ಅಂತ ಅವನಿಗೆ ಸ್ವಲ್ಪ ಹೇಳಿದಾಗ ಮತ್ತೆ ಸಂಗೀತ ಒಳ್ಳೆ ಬೆಳಕಿಗೆ ಬರುತ್ತೆ ಅಲ್ವಾ ಹಾಗಾದರೆ ಸಂಗೀತವೆಂಬ ಮರ ಬೆಳಿಬೇಕು ಅಂತಾದರೆ ಅವನಲ್ಲಿ ಸಂಗೀತದ ಸ್ವಲ್ಪ ಸಂಸ್ಕಾರ ಒಳಗಿನಿಂದ ಇರಬೇಕು ಹೇಗೋ ಅದೇ ರೀತಿಯಲ್ಲಿ ಮಾವಿನ ಬೀಜದಿಂದ ಮಾವಿನ ಮರ ಆಗಬೇಕೆಂದಾದರೆ ಆ ಮರ ಸೂಕ್ಷ್ಮ ರೂಪದಲ್ಲಿ ಬೀಜದಲ್ಲಿ ಇರಬೇಕು ಇದು ಮಧ್ವರ ಸಮಯ ಈಗ ಹೌದು ರಾಮಾಂತರ ಸಿದ್ಧಾಂತ ಏನು ಅಂತ ಹೇಳಿದೆ ಈಗ ಗೊತ್ತಾಯಿತಲ್ಲ ಮಧ್ವರು ಯಾಕೆ ಬರ್ಬೇಕಾಯಿತು ಅಂತ ಈಗ ಗೊತ್ತಾಯಿತು ಇಲ್ಲದಿದ್ರೆ ರಾಮಾಂತರ ಸಿದ್ಧಾಂತವನ್ನೇ ನಾವೂ ಈ ದಿವಸ ಅಳವಡಿಸಿಕೊಂಡಿದ್ದರೆ ಯಾರಾದ್ರೂ ನಮ್ಮ ಪ್ರಶ್ನೆ ಮಾಡಿದ್ರೆ ಮಣ್ಣಿನಿಂದಲೇ ಮಡಕೆ ಯಾಕಾಯಿತು ಅಂತ ಯಾರಾದ್ರೂ ನಮ್ಮ ಕೇಳಿದ್ರೆ ನಮಗೆ ಉತ್ತರ ಇಲ್ಲ ಈಗ ಏನು ಉತ್ತರ ಕೃಷ್ಣ ಏನು ಉತ್ತರ ಕೊಡಿಸಿದ ನಮ್ಮಿಂದ ಅಂದ್ರೆ ಮಡಕೆ ಸೂಕ್ಷ್ಮ ರೂಪದಲ್ಲಿ ಮಣ್ಣಲ್ಲಿರುವುದು ಹತ್ತಿಯಲ್ಲಿ ಅಲ್ಲ ಆದ್ದರಿಂದ ಹತ್ತಿಯಿಂದ ಮಡಕೆ ಆಗೋಲ್ಲ ಮಣ್ಣಿನಿಂದಲೇ ಮಡಕೆ ಆಗಬೇಕು ಅಧಶ್ಚ ಊರ್ಧ್ವಂ ಪ್ರಸು ಶಾಖಾ ಅಧಶ್ಚರ್ಧ್ವಂ ಪ್ರಸೃತಾ ತಾಖಾಹ ಎಷ್ಟು ಎಂಟು ಗೆಲ್ಲುಗಳಲ್ವೋ ಈ ಗೆಲ್ಲುಗಳು ಮೂಲದಲ್ಲಿಯೂ ಸೇರಿಕೊಂಡಿದೆ ಆಮೇಲೆ ಆ ಗೆಲ್ಲುಗಳಕ್ಕಿಂತಲೂ ಅದ ಕೆಳಗೆ ಏನುಂಟು ಅದರಲ್ಲಿಯೂ ಸೇರಿಕೊಂಡಿದೆ ಮೂಲ ಬೀಜ ಗೆಲ್ಲುಗಳು ಅದರ ಗೆಲ್ಲುಗಳು ಉಪಶಾಖೆಗಳು ಈ ಗೆಲ್ಲುಗಳು ತನ್ನ ಗೆಲ್ಲುಗಳಲ್ಲಿಯೂ ಸೇರಿಕೊಂಡಿದೆ ತನ್ನ ಮೂಲದಲ್ಲಿಯೂ ಸೇರಿಕೊಂಡಿದೆ ಅದಷ್ಟ ಅದಷ್ಟ ಕೆಳಗೆ ಗೆಲ್ಲಕ್ಕಿಂತ ಕೆಳಗೆ ಯಾವುದು ಉಪ ಗೆಲ್ಲುಗಳು ಗೆಲ್ಲಕ್ಕಿಂತ ಕೆಳಗೆ ಹಾಗಾದರೆ ಉಪ ಗೆಲ್ಲುಗಳಲ್ಲಿ ಗೆಲ್ಲು ಸೇರಿಕೊಂಡಿದೆ ಊರ್ಧ್ವಂ ಆ ಗೆಲ್ಲುಗಳಿಗೆ ಮೂಲ ಊರ್ಧ್ವ ಅಂದರೆ ಮೂಲ ಎತ್ತರದ್ದು ಮೂಲ ಅದರಲ್ಲಿಯೂ ಕೂಡ ಗೆಲ್ಲುಗಳು ಸೇರಿಕೊಂಡಿದೆ ಅತಶ್ಚರ್ಧ್ವ ಪ್ರಸುತಾ ತಾಖಾ ಸ್ವಾಮಿ ಭಗವದ್ಗೀತೆ ಅಂದರೆ ಸುಲಭ ಇತ್ತು ಅಂತೇಳಿಸಿದ್ದೆ ಎಷ್ಟು ಕಷ್ಟ ಉಂಟಾ ಹಾಗಾದರೆ ನಮಗೆ ಭಗವದ್ಗೀತೆದು ಉಪನ್ಯಾಸ ಬೇಡ ನಿತ್ಯ ಬಂದು ಅಧ್ಯಾಯ ನೀವು ಪಾರಾಯಣ ಮಾಡಿ ಹೋಗಿ ಕೇಳಲಿಕ್ಕೆ ಇಂಪಿರುತ್ತೆ ಕೃಷ್ಣನಿಗೆ ಪಾರಾಯಣ ಇಷ್ಟ ಅಲ್ಲ ಅಂತ ಮತ್ತೆ ಆ ಪಾರಾಯಣ ಮಾಡುವಾಗ ಜೊತೆಯಲ್ಲಿ ಅರ್ಥವನ್ನು ಸೇರಿಸಿಕೊಂಡು ಪಾರಾಯಣ ಮಾಡಿದರೆ ಕೃಷ್ಣನಿಗೆ ತುಂಬ ಇಷ್ಟ ಅಂತೆ ಅದಕ್ಕೆ ಅರ್ಜುನನಿಗೆ ಅವಸರವಸರದಲ್ಲಿ ಕೊಟ್ಟದ್ದು ಅವನಿಗೆ ಹಸಿವೆ ಆದಾಗಲೇ ಕೃಷ್ಣ ಕೊಟ್ಟದ್ದು ಯಾಕೆ ಕಷ್ಟವುಂಟು ಅಂತ ಹಸಿವೆ ಇಲ್ಲದಿರುವಾಗ ಕೊಟ್ಟು ಬಿಟ್ಟರೆ ಏನಾಗುತ್ತೆ ಗೊತ್ತಾ ನಾವು ಅದನ್ನು ಊಟ ಮಾಡುವುದೇ ಇಲ್ಲ ಚೆಲ್ಲಿ ಹೋಗ್ತೇವೆ ಅರ್ಜನೆಗೆ ಕುರುಕ್ಷೇತ್ರದಲ್ಲಿ ತುಂಬ ಹಸಿವೆ ಆಗಿತ್ತು ಏನು ಮಾಡಬೇಕು ಅಂತ ಗೊಂದಲದಲ್ಲಿ ಬಿದ್ದಿತ್ತು ಆವಾಗ ಕೃಷ್ಣ ಭಗವದ್ಗೀತೆ ಕೊಟ್ಟ ಪಕ್ಕಪಕ್ಕ ಉಂಡ ಯುದ್ಧಕ್ಕೆ ಶುರು ಮಾಡುತ್ತ ನಾವೆಲ್ಲ ಹಸಿದವರಾಗಿದ್ದೇವೆ ಈಗ ಆದ್ದರಿಂದ ನಮಗೀಗ ಬರೀ ನೀರು ಪಾರಾಯಣ ಅಂದರೆ ನೀರು ಕುಡಿಸುವುದು ತರ್ಥ ಇದೀಗ ಊಟವೇ ಬೇಕು ಊಟವೇ ಅಂತಂದರೆ ಆದರೂ ಭಗವದ್ಗೀತೆಯ ಅರ್ಥನೇ ನಮಗೆ ಬೇಕಾಗಿದೆ ಆದ್ದರಿಂದ ಜಗತ್ತನ್ನು ತಿಳ್ಕೊಳ್ಳುವಾಗ ಹೇಗೆ ತಿಳ್ಕೊಳ್ಳಬೇಕು ಈಗ ಗೊತ್ತಾಯ್ತಲ್ಲ ಓ ಈಗೆಲ್ಲ ಉಂಟಾ ಜಗತ್ತಂದ್ರೆ ಗೊತ್ತೇ ಇರಲಿಲ್ಲ ಅದಕ್ಕೆ ಕೃಷ್ಣ ಅಂದ ಅದಕ್ಕೆ ಮೋಕ್ಷ ಕೊಟ್ಟಿಲ್ಲ ನಿನಗೆ ಗೊತ್ತಿಲ್ಲ ಅಂದ್ರೆ ನಾನು ಮೋಕ್ಷ ಕೊಟ್ಟಿಲ್ಲ ತಿಳಿತು ಬರೇ ಜಗತ್ತು ದೇವರು ಜಗತ್ತನ್ನು ಸೃಷ್ಟಿ ಮಾಡಿದ ಜಗತ್ತು ಬೆಳೀತಾ ಉಂಟು ನಾನು ಜಗತ್ತಲ್ಲಿದ್ದೇನೆ ಒಂದು ದಿವಸ ನಾಶ ಆಗುತ್ತೆ ಅಷ್ಟೇ ಅಲ್ಲ ಮತ್ತೆ ಮೂಲ ಮೂಲದಲ್ಲಿ ಗೆಲ್ಲು ಉಪ ಗೆಲ್ಲಿನಲ್ಲಿಯೂ ಗೆಲ್ಲು ಹಾಗಾದ್ರೆ ಮಧ್ಯದಲ್ಲಿ ಅಧಶ್ಚ ಊರ್ಧ್ವಂ ಪ್ರಸೃತಾ ತಾಖಾ ಪಂಚಭೂತಗಳು ಮೂಲ ಯಾವುದು ಸತ್ವರಜಸ್ತಮೋ ಗುಣಗಳು ಮೂಲ ಅಲ್ವೋ ಜಗತ್ತಿಗೆ ಆ ಸತ್ವರಜಸ್ತಮೋ ಗುಣಗಳಲ್ಲಿ ಯಾವುದು ಸೇರಿದೆ ಗೆಲ್ಲು ಸೇರಿದೆ ಗೆಲ್ಲು ಯಾವುದು ಪಂಚಭೂತಗಳು ಮಹತ್ತತ್ವ ಅಹಂಕಾರ ತತ್ವ ಬುದ್ಧಿ ಇದು ಗೆಲ್ಲುಗಳಲ್ಲೋ ಈ ಗೆಲ್ಲುಗಳು ಎಲ್ಲಿ ಉಂಟು ಸತ್ವರಜಸ್ತಮೋ ಗುಣಗಳಲ್ಲಿ ಉಂಟು ಈ ದಿವಸ ಸತ್ವರಜಸ್ತಮೋ ಗುಣಗಳೇ ತಾನೆ ಪಂಚಭೂತಗಳಾಗಿ ಮಹತ್ತತ್ವ ಅಹಂಕಾರ ತತ್ವ ಬುದ್ಧಿ ರೂಪದಿಂದ ವಿಕಾರಾದದ್ದು ಗುಣತ್ರಯವನ್ನು ಬಿಟ್ಟು ಬೇರೆ ಏನಾದರೂ ಉಂಟಾ ಹಾಗಾದರೆ ಮೂರು ಗುಣಗಳಲ್ಲಿ ಅವುಗಳು ಸೂಕ್ಷ್ಮ ರೂಪದಲ್ಲಿ ಇದೆ ಅದು ವಿಕಾರ ಆದಾಗ ಅದಕ್ಕೆ ಬೇಕಾಗಿರತಕ್ಕಂಥ ಗೊಬ್ಬರ ಅದು ಇವಂತೆಲ್ಲ ಸೇರಿದಾಗ ಆ ಬೀಜದಲ್ಲಿದ್ದಂಥ ಸೂಕ್ಷ್ಮ ರೂಪೇಣ ಮಾವಿನ ಮರ ಅದು ಬೆಳಕಿಗೆ ಬಂತು ಸತ್ವರಜಸ್ತಮ ಗುಣಗಳಲ್ಲಿ ಏನು ಪಂಚಭೂತಗಳು ಸೇರಿಕೊಂಡಿತ್ತು ಸೂಕ್ಷ್ಮ ರೂಪದಲ್ಲಿ ಅದು ಬೆಳಕಿಗೆ ಬಂತು ಎಲ್ಲಿ ಹಾಕಿದಾಗ ಬೆಳಕಿಗೆ ಬಂತು ಲಕ್ಷ್ಮಿ ಎಂಬ ಕ್ಷೇತ್ರದಲ್ಲಿ ಹಾಕಿದಾಗ ಬೆಳಕಿಗೆ ಬಂತು ಲಕ್ಷ್ಮಿ ಎಂಬ ಗದ್ದೆಯಲ್ಲಿ ಬಿತ್ತಿದಾಗ ಸತ್ತರದಷ್ಟು ಮಗನ ಬಿತ್ತಿದಾಗ ಅದು ಬೆಳಕಿಗೆ ಬಂದು ಎಲ್ಲೆಲ್ಲೋ ಬಿತ್ತಿದರೆ ಬೆಳಕಿಗೆ ಬರೋಲ್ಲ ತೊಗರಿ ಬೇಳೆ ಬಿತ್ತಿ ನಿಮ್ಮ ಮನೆಯ ಮುಂದೆ ಆಗುತ್ತಾ ಇಲ್ಲ ಅದು ಗಟ್ಟದ ಮೇಲಿನ ಮಣ್ಣಲ್ಲೇ ಬಿತ್ತಬೇಕು ನೀವು ಬೇಳೆ ಬಿಚ್ಚುತ್ತೀರೋ ಬೀಜ ಬಿಚ್ಚುತ್ತೀರೋ ನಂಗೆ ಗೊತ್ತಿಲ್ಲ ನನಗೆ ಸಾರು ಒಂದು ಮಾತ್ರ ಗೊತ್ತಿಲ್ಲ ಹೇಳಿದ್ದು ಇನ್ನು ನೀವು ನಾಳೆ ಏನು ಸ್ವಾಮಿಗಳಿಗೆ ತೊಗೋದಿ ಬೇಳೆ ಬೆಳೆಯುವುದು ಹೇಗೆ ಗೊತ್ತಿಲ್ಲ ಬೇಳೆ ಬಿತ್ತುವುದು ಅಂತಾರೆ ಬೇಳೆ ಬಿತ್ತಿದ್ರೆ ಆಗುತ್ತಾ ಇಲ್ಲ ಅದನ್ನು ನೀವು ಮತ್ತೆ ಕೇಳಬೇಡಿ ಒಟ್ಟಿಗೆ ಮಣ್ಣು ಇಂತ ಇಂತಹ ಮಣ್ಣಲ್ಲಿ ಇಂತ ಇಂತಹದ್ದೇ ಬಿತ್ತಬೇಕು ಅಂತ ನಿಯಮ ಲಕ್ಷ್ಮಿ ಎಂಬ ಮಣ್ಣಲ್ಲಿ ಬಿತ್ತಿದ್ದಕ್ಕೆ ಈ ದಿವಸ ಸತ್ವರದ ಸ್ತಂಭಗಳು ಪಂಚಭೂತಗಳು ಮಹತ್ತತ್ವ ಅಹಂಕಾರ ತತ್ವ ಬುದ್ಧಿ ಎಂಬ ಎಂಟು ಎಲ್ಲುಗಳಿಂದಾಗಿ ಪ್ರಸುತಃ ವಿಶಾಲವಾಗಿ ಬೆಳೆಯೋದು ಆ ಗೆಲ್ಲುಗಳಲ್ಲಿರತಕ್ಕಂತಹ ಸತ್ವ ಎಲ್ಲಿಗೆ ಹೋಯಿತು ಪುನಃ ಉಪ ಗೆಲ್ಲುಗಳಿಗೆ ಹೋಯಿತು ಅಧಶ್ಚ ಅರ್ಥ ಆಯಿತು ತಾನೆ ಅಧ ಗೆಲ್ಲುಗಳಿಗಿಂತೂ ಕೆಳಗೆ ಗೆಲ್ಲುಗಳ ನಂತರದಲ್ಲಿರತಕ್ಕಂಥ ಉಪ ಗೆಲ್ಲುಗಳು ಊರ್ಧ್ವಂ ಗೆಲ್ಲುಗಳಿಗೆ ಮೂಲಕಾರಣವಾಗಿರತಕ್ಕಂತಹ ಸತ್ವರಜಸ್ತಮೋ ಗುಣಗಳು ಇವುಗಳಲ್ಲಿ ಶಾಖಾ ಪ್ರಸೃತ ಅಧಶ್ಚರ್ಧ್ವಂ ಪ್ರಸೃತಾ ಗುಣ ಪ್ರವೃತ್ತ ವಿಷಯ ಪ್ರವಾ ಅದರಲ್ಲಿ ಚಿಗುರು ಬೇಕಲ್ಲ ಕಿಸಲಯ ಅದನ್ನು ಚಿಗುರು ಅಂದ್ರೆ ಕಿಸಲಯ ಅಂತೇವೆ ಸಂಸ್ಕೃತದಲ್ಲಿ ಚಿಗುರು ಇರುತ್ತಲ್ಲ ಚೆನ್ನಾಗಿರುತ್ತಲ್ಲ ಮೃದು ಇರುತ್ತಲ್ಲ ಬಣ್ಣನೂ ಚೆನ್ನಾಗಿರುತ್ತಲ್ಲ ಯಾವುದು ಜಗದ್ವೃಕ್ಷದಲ್ಲಿ ಚಿಗುರಿನ ಸ್ಥಾನದಲ್ಲಿ ಯಾವುದು ಅಂತಂದರೆ ಮತ್ತೆ ಯಾವುದು ಶಬ್ದ ಸ್ಪರ್ಶ ರೂಪರಸಗಂಧಗಳೇ ಚಿಗುರುಗಳು ಚಿಗುರಿನ ಕೆಲಸ ಏನು ನಮ್ಮನ್ನು ಆಕರ್ಷಿಸುವುದು ಚಿಗುರಿನ ಕೆಲಸ ಶಬ್ದ ಸ್ಪರ್ಶ ರೂಪರಸ ಗಂಧಗಳ ಕೆಲಸ ಏನು ನಮ್ಮನ್ನು ಆಕರ್ಷಿಸು ಒಳ್ಳೆಯ ಶಬ್ದ ಬಂತೋ ಅಲ್ಲಿಗೆ ನಮ್ಮ ಕಿವಿ ಹೊಯ್ದು ಗಲಾಟೆ ಮಾಡುವ ಶಬ್ದ ಬಂತೋ ಅಲ್ಲಿಗೆ ನಮ್ಮದು ಬೈಗಳ ಶಬ್ದ ಒಳ್ಳೆಯ ಶಬ್ದ ಬಂದರೆ ಹಾಗಾದ್ರೆ ಆ ಶಬ್ದ ನಮ್ಮನ್ನು ಎಳ್ಕೊಳ್ಳುತ್ತಲ್ಲ ಕಿಸಲಯ ನಮ್ಮ ಮನಸ್ಸನ್ನು ಎಳ್ಕೊಳ್ಳುತ್ತಲ್ಲ ಒಳ್ಳೆಯ ಒಮ್ಮೆ ಮುಟ್ಟಿದಾಗ ಮೆತ್ತಗೆ ಖಂಡಿತ ಅಂತನಿಸ್ಕೊಳ್ಳಿ ಮೃದುವು ಖಂಡಿತ ಅಂತನಿಸ್ಕೊಳ್ಳಿ ಮತ್ತೊಮ್ಮೆ ಮುಟ್ಟೋಣ ಅಂತ ತೋರುತ್ತಲ್ವೋ ನಮ್ಮನ್ನು ಎಳೆಯುತ್ತಲ್ಲ ಯಾವುದಾಗಲಿ ಶಬ್ದ ಆಗಲಿ ಸ್ಪರ್ಶ ಆಗಲಿ ರೂಪ ಆಗಲಿ ರಸ ಆಗಲಿ ಗಂಧವೇ ಆಗಲಿ ಯಾವುದೇ ಆಗಲಿ ಇವುಗಳು ಏನು ಮಾಡುತ್ತವೆ ನಮ್ಮನ್ನು ಹೇಳ್ಕೊಳ್ತವೆ ಚಿಗುರುಗಳು ಏನು ಮಾಡ್ತಾವೆ ನಮ್ಮನ್ನು ಮನಸ್ಸನ್ನು ಎಳೆಯುತ್ತವೆ ಆದ್ದರಿಂದ ವಿಷಯ ಪ್ರವಾಹ ವಿಷಯ ಜಗದ್ವೃಕ್ಷದಲ್ಲಿ ವಿಷಯಗಳೇ ಚಿಗುರಿನ ಸ್ಥಾನದಲ್ಲಿ ಇರುವುದು ಆದ್ದರಿಂದಲೇ ಹಿರಿಯರಂದದ್ದು ಬೆಳೆಯುವ ಗುಣ ಮೊಳಕೆಯಲ್ಲಿ ತಂದದ್ದು ಮೊಳಕೆಯಲ್ಲಿ ಅಂತಂದರೆ ಅದು ಚಿಗುರುವಾಗಲೇ ಗೊತ್ತಾಗುತ್ತಂತೆ ಮುಂದೆ ಇದು ಹೇಗಾಗುತ್ತೆ ಅಂತ ಗೊತ್ತಾಗುತ್ತಂತೆ ಅದೇ ರೀತಿಯಲ್ಲಿ ನಾವು ಕೂಡ ಆ ಶಬ್ದ ಸ್ಪರ್ಶ ರೂಪರಸಗಳೆಂಬ ಚಿಗುರು ಉಂಟಲ್ಲ ಆ ಚಿಗುರಿನಿಂದಾಗಿ ನಮ್ಮ ಸ್ವಭಾವ ಏನು ಅಂತ ಗೊತ್ತಾಗುತ್ತಂತೆ ನಮ್ಮ ಗಮನ ಯಾವ ಶಬ್ದ ಎಂತಹ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಕಡೆಗೆ ನಮ್ಮ ಮನಸ್ಸಿನ ಆಕರ್ಷಣೆ ಉಂಡು ಅದಕ್ಕೆ ಸರಿಯಾಗಿ ನಮ್ಮ ಬೆಳವಣಿಗೆ ಚಿಗುರನ್ನು ನೋಡಿಕೊಂಡು ಮರದ ಬೆಳವಣಿಗೆ ಚಿಗುರನ್ನು ನೋಡಿಕೊಂಡು ನಮ್ಮ ನಿಮ್ಮ ಬೆಳವಣಿಗೆ ಜಗದ್ವೃಕ್ಷ ಅಂದ್ರೆ ನಮ್ಮ ನಿಮ್ಮ ಬೆಳವಣಿಗೆ ಚಿಗುರನ್ನು ನೋಡಿಕೊಂಡು ಒಳ್ಳೆಯ ಶಬ್ದ ನಮ್ಮ ಬಾಯಿಂದ ಬರುತ್ತ ಒಳ್ಳೆಯ ರಸ ಒಳ್ಳೆಯ ರೂಪ ಒಳ್ಳೆಯ ಗಂಧ ಒಳ್ಳೆಯ ಸ್ಪರ್ಶ ಇದೆಲ್ಲ ನಮ್ಮಲ್ಲಿ ಇರುತ್ತ ಹಾಗಿದ್ರೆ ನಮ್ಮ ಬೆಳವಣಿಗೆ ಜಗದ್ ವೃಕ್ಷ ದೇಹವೆಂಬ ವೃಕ್ಷದ ಬೆಳವಣಿಗೆ ಚೆನ್ನಾಗಿ ಉಂಟು ತರ್ಥ ನಮ್ಮಲ್ಲಿ ಒಂದು ಶಬ್ದ ನಮ್ಮಿಂದ ಒಳ್ಳೆದು ಬರುವುದು ಬಾಕಿದ್ದೆಲ್ಲ ಏನು ಗೊತ್ತಾ ರೂಪ ರಸ ಸ್ಪರ್ಶ ಇದೆಲ್ಲ ಉಂಟಲ್ಲ ಅಲ್ಲಿ ಒಳ್ಳೆ ಕಡೆಗೆ ನಮ್ಮ ಗಮನ ಹೋಗುವುದುಂಟಲ್ಲ ಇದು ನಮ್ಮ ಬೆಳವಣಿಗೆಯ ಸಂಖ್ಯೆ ಒಳ್ಳೆಯ ರುಚಿ ಕೆಲವರಿಗೆ ಅದು ಏನೋ ಗೊತ್ತಿಲ್ಲ ಜನ್ಮಾಂತರದ್ದು ಅಂತ ಹೇಳಬೇಕಾಗುತ್ತೆ ಮತ್ತೇನಿಲ್ಲ ಅವರಿಗೆ ಗಟಾರದ ವಾಸನೆ ಬಂದರೆ ಐದು ಸಲ ಶ್ವಾಸೋ ಶ್ವಾಸ ಬೇಗ ಈ ನಿಮ್ಗೊಂದು ಉದಾಹರಣೆ ಹೇಳುವುದಂತಾದರೆ ಈ ಗಾಡಿಗಳಿಗೆ ಹಾಕುವ ಎಣ್ಣೆ ಉಂಟಲ್ಲ ಒಂದು ಡೀಸಲ್ ಅಂತಾರೆ ಮತ್ತೊಂದು ಪೆಟ್ರೋಲ್ ಅಂತ ಕೆಲವರಿಗೆ ಪೆಟ್ರೋಲ್ ವಾಸನೆ ಹ್ಮ್ ಹ್ಮ್ ಆಗುದೇ ಇಲ್ಲ ಇನ್ನು ಕೆಲವರಿದ್ದಾರೆ ಅವರು ಪೆಟ್ರೋಲ್ ಬಂಕಿಗೇನೆ ಮೂಗಿಟ್ಟುಕೊಂಡು ಕೂತ್ಕೊಳ್ತಾರೆ ಯಾವಾಗಲೂ ಕೂಡ ಯಾಕಂದ್ರೆ ಏನು ಅವರಿಗೆ ಅದು ಬೇಕೇ ಇಲ್ಲ ಅದವರಿಗೆ ದುರ್ವಾಸನೆ ಅಂತ ಅನಿಸೋಲ್ಲ ಕೆಲವರಿಗೆ ದುರ್ವಾಸನೆ ಅನಿಸುತ್ತೆ ಹಾಗಾದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ವಾಸನೆ ಅಂತಿರುತ್ತಲ್ಲ ಇದು ನಾನು ಕಣ್ಣಾರೆ ಕಂಡದ್ದು ಕಿವಿಯಾರಿ ಕೇಳಿದ್ದು ನಾನು ಸ್ವಯಂ ಅನುಭವಿಸಿದ್ದು ನಮ್ಮ ಜೊತೆಗೆ ಇರತಕ್ಕಂತಹ ಮಂದಿ ಅನುಭವಿಸಿದ್ದು ಅವಯ ಯಾವಾಗಲೂ ಮೂಗಿನಿಂದ ಮಾತ್ರ ಉಸಿರಾಡುವ ನಾವು ಗಾಡಿಗೆ ಎಣ್ಣೆ ತುಂಬಿಸಲಿಕ್ಕೆ ಅಂತ ಅಲ್ಲಿಗೆ ಹೋದರೆ ಅವ ಮೂಗು ಬಾ ಎರಡರಲ್ಲೂ ಉಸಿರಾಡಲಿಕ್ಕೆ ಹೆಸರು ಮಾಡ್ತಾ ಏನು ಅಂತ ಕೇಳಿಬಿಟ್ಟು ಸ್ವಾಮಿ ಒಳ್ಳೆ ಪರಿಮಳ ಬರುತ್ತೆ ಅಂದ್ರೆ ಗ್ರಹಚಾರ ನಾವು ಮೂಗಿ ಕೈ ಹಿಡ್ಕೊಂಡು ಕೂತಿರ್ತೇವೆ ಆ ಒಳ್ಳೆ ಪರಿಮಳ ಬರುತ್ತೆ ಅಂತ ಆವಾಗ ಕೃಷ್ಣನದ್ದು ಮಾತು ನೆನಪಿಗೆ ಬಂತು ವಿಷಯ ಪ್ರವಾದ ಆವಾಗಲೇ ತೀರ್ಮಾನ ಮಾಡ್ಲಿಕ್ಕೆ ಬರುತ್ತಲ್ವೋ ಸದ್ಯ ಅದು ಎಣ್ಣೆ ಒಂದು ಉದಾಹರಣೆ ಕೊಟ್ಟೆ ಅಷ್ಟೆ ಅಂತ ಗಟಾರದ ವಾಸನೆ ಅಂತಂದರೆ ಅದು ದುರ್ವಾಸನೆ ಅಂತ ಅರ್ಥ ತಾನೆ ದುರ್ವಾರ್ಥ ದುಷ್ಟಶಬ್ದ ದುಸ್ಪರ್ಶ ದುಷ್ಟವಾದ ರೂಪಗಳು ಇದರ ಕಡೆಗೆ ನಮ್ಮ ಆಸಕ್ತಿ ಹೆಚ್ಚು ಬಂತು ಅಂತಂದ್ರೆ ಆವಾಗ ಜಗದ್ ವೃಕ್ಷದ ಚಿತ್ರಣ ಏನು ಅಂತ ಗೊತ್ತಾಗುತ್ತ ಅದಕ್ಕೆ ಕೃಷ್ಣ ಅಂದ ಜಗತ್ತೆಂಬ ವೃಕ್ಷದಲ್ಲಿ ದೇಶವೆಂಬ ವೃಕ್ಷದಲ್ಲಿ ದೇಹವೆಂಬ ವೃಕ್ಷದಲ್ಲಿ ಚಿಗುರುಗಳೇ ವಿಷಯಗಳು ವಿಷಯಗಳು ಚಿಗುರಿನ ಸ್ಥಾನದಲ್ಲಿ ಇದ್ದಾವೆ ಒಳ್ಳೆಯ ವಿಷಯಗಳು ಇತ್ತು ಅಂತಂದ್ರೆ ಒಳ್ಳೆಯ ರೀತಿಯಲ್ಲಿ ಚಿಗುರು ಬೆಳೆಯುತ್ತೆ ಅಂತರ್ಥ ಬೇಡವಾಗಿರತಕ್ಕಂಥ ವಿಷಯಗಳ ಕಡೆಗೆ ಮನಸ್ಸು ಹೋಯಿತು ಅಂತಂದ್ರೆ ಆವಾಗ ಜಗದೃಕ್ಷದರ ಬೆಳವಣಿಗೆ ಸರಿ ಇಲ್ಲ ಅಂತ ಅರ್ಥ ಆದ್ರಿಂದ ವಿಷಯ ಪ್ರವಾಹ ಇದು ಬೆಳೆಯುವುದು ಯಾವುದರಿಂದ ಅಂತ ಜಗದ್ವೃಕ್ಷ ಬೆಳೆಯುವುದು ಯಾವುದು ಮರ ಬೆಳಿಬೇಕಲ್ಲ ಬೆಳೆಯುವುದು ಯಾವುದರಿಂದ ಲೋಕದಲ್ಲಿದ್ದಂತಹ ಮರಕ್ಕೆ ಏನೋ ಗೊಬ್ಬರ ಅದು ಇದು ಹಾಕಿ ಏನೋ ಬೆಳೆಸ್ತೇವೆ ಜಗತ್ತೆಂಬ ವೃಕ್ಷ ದೇಶವೆಂಬ ವೃಕ್ಷ ದೇಹವೆಂಬ ವೃಕ್ಷವನ್ನು ಬೆಳೆಸುವುದು ಹೇಗೆ ಅಂತಂದ್ರೆ ಅದಕ್ಕಂದ ಗುಣ ಪ್ರವೃತ್ತ ಆನೋ ಭದ್ರ ಕ್ರತಾವೋ ಎಂತೂ ವಿಶ್ವತಾಹ ಅಂತಂದು ವೇದದ ಮಂತ್ರ ಕೇಳಿದ್ದೇವಲ್ಲ ನಾವೆಲ್ಲ ವಿಶ್ವತಃ ಸುತ್ತಮುತ್ತಲಿಂದ ಒಳ್ಳೆಯ ವಿಚಾರಗಳು ಬರಲಿ ಅಂತದಂತೆ ..from everywhere.. ವೆರ ಅಂತಂದ ಎಲ್ಲ ಕಡೆಯಿಂದ ಏನು ಒಳ್ಳೆಯ ಒಳ್ಳೆ ಥಾಟ್ಸ್ ಒಳ್ಳೆಯ ವಿಚಾರಗಳು ಸುತ್ತಮುತ್ತಲಿಂದ ಬರಲಿಯಿಂದ ವೇದದ ಮಂತ್ರವನ್ನು ತರ್ಜೆ ಮಾಡಿ ಕೊಟ್ಟಿದ್ದಾರಲ್ಲ ಗುಣ ಪ್ರವೃತ್ತ ಹಾಗಾದರೆ ಈ ದೇಹವೆಂಬ ವೃಕ್ಷ ವೇಷ ಬೆಂಬ ಅಂದರೆ ಜಗತ್ತೆಂಬ ವೃಕ್ಷದ ಬೆಳವಣಿಗೆ ಯಾವುದರಿಂದ ಅಂದರೆ ಗುಣ ಪ್ರವೃತ್ತ ಹತ್ತಾರು ಕಡೆ ಇರತಕ್ಕಂತಹ ಒಳ್ಳೆಯ ಗುಣಗಳೆಂಬ ನೀರು ಗೊಬ್ಬರಗಳಿಂದ ದೇಹವೆಂಬ ವೃಕ್ಷದ ಬೆಳವಣಿಗೆ ಅಧಶ್ಚರ್ಧ್ವಂ ಪ್ರಸೃತಃ ತಾಖಾ ತಸ್ಯ ಜಗತ್ವೃಕ್ಷದ ಶಾಖಾ ಗುಣ ಪ್ರವೃತ್ತ ಚೆನ್ನಾಗಿ ಒಳ್ಳೆಯ ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆಯುತ್ತೆ ಒಳ್ಳೆಯ ಗುಣಿಗಳಾಗೋಣ ಚೆನ್ನಾಗಿ ಬೆಳೆಯುತ್ತೇವೆ ನಾವು ಎಲ್ಲರೂ ಹೊಗಳುವ ರೀತಿಯಲ್ಲಿ ನಾವು ಬೆಳೆಯುತ್ತೇವೆ ಹತ್ತು ಜನ ಆಶ್ರಯ ಪಡೆಯುವ ರೀತಿಯಲ್ಲಿ ನಾವು ಬೆಳೆಯುತ್ತೇವೆ ಸುತ್ತಮುತ್ತಲಿನಿಂದ ಗುಣವೆಂಬ ಒಳ್ಳೆಯ ಗೊಬ್ಬರವನ್ನು ಪಡ್ಕೊಂಡಾಗ ಗುಣ ಪ್ರವೃತ್ತ ವಿಷಯ ಪ್ರವಾಲಾಹ ಏನು ಈ ಪಂಚ ವಿಷಯಗಳು ಏನುಂಟು ವಿಷಯಗಳೆಂಬ ಚುಗುರುಗಳಿಂದ ಕೂಡಿದ್ದು ಅರ್ಜುನ ಜಗತ್ತನ್ನ ತಕ್ಕಂತಹ ವೃಕ್ಷ ಸರಿ ಏನಾದರೂ ಹೊಂದಾಣಿಕೆ ಉಂಟಾ ಅಂತ ಕೇಳಿದ ಅರ್ಜುನ ಉಂಟು ಏನು ಹೊಂದಾಣಿಕೆ ನೋಡು ಶಾಖೆ ಕೆಳಗಿದ್ದದ್ದು ಮೂಲಕ್ಕೆ ಸೇರಿಕೊಂಡಿದ್ದ ಗೆಲ್ಲುಗಳು ಮೂಲದಲ್ಲಿ ಸೂಕ್ಷ್ಮ ರೂಪದಲ್ಲಿ ಸೇರಿಕೊಂಡಿದ ಅದೇ ರೀತಿಯಲ್ಲಿ ಮೂಲ ಗೆಲ್ಲಿನಲ್ಲಿ ಸೇರಿಕೊಂಡಿದೆ ಗೆಲ್ಲು ಸೂಕ್ಷ್ಮ ರೂಪೇಣ ಮೂಲದಲ್ಲಿ ಉಂಟು ಮೂಲ ಗೆಲ್ಲಿನಲ್ಲಿ ಸೇರಿಕೊಂಡಿದೆ ಪರಸ್ಪರ ಅಧಶ್ಚ ಮೂಲಾನಿ ಅನುಸಂತತಾನಿ ಮೂಲಾನಿ ಅಧಶ್ಚ ಅನುಸಂತತಾನಿ ಅಧಶ್ಚ ಅಂದ್ರೆ ಕೆಳಗೆ ನಿಕೃಷ್ಟವಾಗಿರತಕ್ಕಂಥ ಗೆಲ್ಲುಗಳಲ್ಲಿ ಮೂಲ ಅನುಸಂತತಾನಿ ಒಳ್ಳೆ ರೀತಿಯಲ್ಲಿ ಹರಡಿಕೊಂಡಿದೆ ಮೂಲ ಯಾರು ಮೂಲ ನಾರಾಯಣ ಲಕ್ಷ್ಮಿ ಎರಡು ಮೂಲ ಅಲ್ಲೋ ಆಶ್ರಯವೆಂಬ ಮೂಲ ಕರ್ತೃವೆಂಬ ಮೂಲ ಈ ಎರಡು ಮೂಲಗಳು ಈ ಗೆಲ್ಲು ಉಪ ಗೆಲ್ಲುಗಳಲ್ಲಿ ಹರಡಿದೆ ಗೆಲ್ಲುಗಳು ಮೂಲದಲ್ಲಿ ಸೇರಿಕೊಂಡಿದೆ ನೋಡಿ ಜಗತ್ತಿಗೂ ಭಗವಂತನಿಗೂ ಎಂತಹ ಅನ್ಯೋನ್ಯತೆ ಅಂತ ಅರ್ಥ ಭಗವಂತನ ಒಟ್ಟಿಗೆ ಅಭಿಪ್ರಾಯ ಏನು ಭಗವಂತನ ರೂಪಗಳು ಜಗತ್ತಿನಲ್ಲಿ ಹಾಸುಹೊಕ್ಕಾಗಿವೆ ಅಂತ ಅರ್ಥ ಒಂದೊಂದು ಕಡೆಯಲ್ಲಿ ಭಗವಂತ ಒಂದೊಂದು ರೂಪದಿಂದ ಸೇರಿಕೊಂಡಿದ್ದಾನೆ ಅಂತ ಅರ್ಥ ನಾವೇನೋ ಚಿಂತನೆ ಮಾಡುವಾಗ ಇಡೀ ದೇಹದಲ್ಲಿ ಭಗವಂತನದ್ದು ಒಂದೇ ರೂಪ ಅಲ್ಲ ಎಲ್ಲಿಯ ಕೈಯಲ್ಲಿ ಒಂದು ರೂಪ ಕೈ ಬೆರಳಲ್ಲಿ ಒಂದು ರೂಪ ಉಗುರಿನಲ್ಲಿ ಒಂದು ರೂಪ ಅದಕ್ಕೆ ಏನಾಗಿಲ್ಲ ಮೋಕ್ಷ ಆಗಿಲ್ಲ ಯಾಕೆ ಪೋಷ ಆಗಿಲ್ಲ ಉಗ್ರನಲ್ಲಿ ದೇವರದ್ದು ಯಾವ ರೂಪ ಅಂತ ಕೇಳಿಬಿಟ್ರೆ ಹೌದಾ ಗೊತ್ತೇ ಇಲ್ಲ ಇದು ನೀವು ಹೇಳೋದಲ್ಲ ನಾನು ಹೇಳೋದು ಗೊತ್ತೇ ಇಲ್ಲ ಎಷ್ಟು ನಾಡಿಗಳು ಎಪ್ಪತ್ತೆರಡು ಸಾವಿರ ನಾಡಿಗಳ ದೇಹದಲ್ಲಿ ನಾಡಂಡಲ್ಲ ತಿಕ್ಕಂತೆಯ ಹುಡುಗಿದ್ರು ಸಿಗಲಿಕ್ಕಿಲ್ಲ ಅಂತಂದ್ರೆ ಆತನಕ್ಕೆ ನಾಡಿ ಎಂದಂತೆ ಇನ್ನೂ ನಾವು ನಾಡುವುದರಲ್ಲೇ ಇದ್ದೇವೆ ಅದು ಸಂಸ್ಕೃತದ ಶಬ್ದ ನೇರವಾಗಿ ತುಳಿವಿಗೆ ಬರುತ್ತೆ ಹಾ ನಾಡಲೆ ಅಂತ ಹೇಳ್ತೇವಲ್ಲ ಎಲ್ಲಿ ನಾವು ದೇವರನ್ನು ಅರಸುತ್ತೇವೋ ಎಲ್ಲಿ ನಾವು ದೇವರನ್ನು ಹುಡುಕ್ತೆವೋ ಅದಕ್ಕೆ ನಾಡಿ ಇದೆ ಸುರು ನಾನು ಸಂದರ್ಭದಲ್ಲಿ ಹೇಳಿದ್ದೇ ಕಾಣುತ್ತೆ ಅಪ್ಪಮ್ಮ ನನ್ನ ಮೇಲೆ ಯಾವಾಗ ಅವರು ಸತ್ತು ಮೇಲೆ ಬದುಕಿರುವಾಗ ಸುಡುವಂಟೇ ಉಂಟಲ್ಲ ನಮಗೆ ಅವರು ಸತ್ತು ಮೇಲೆ ಸುಡತೆವಲ್ಲ ಸುಟ್ಟು ಐದನೇ ದಿವಸಕ್ಕೆ ಮಾಡುವುದು ಏನು ಅದಕ್ಕೆ ಹೆಸರೇನು ಅಸ್ಥಿ ಸಂಜಯ ಸತ್ತ ದಿವಸನೇ ಮಾಡುವುದೇನು ಆಸ್ತಿ ಸಂಜಯ ಅಷ್ಟೇ ಅಷ್ಟೇ ವ್ಯತ್ಯಾಸ ಅಸ್ಥಿ ಸಂಜಯಕ್ಕೂ ಆಸ್ತಿ ಸಂಚಯಕ್ಕೂ ಇನ್ನೇ ವ್ಯತ್ಯಾಸ ಸತ್ತ ದಿವಸನೇ ಅಪ್ಪ ಎಲ್ಲೆಲ್ಲಿ ಯಾವ್ಯಾವ ಧನಾಗಾರದಲ್ಲಿ ಎಷ್ಟೆಷ್ಟು ಇಟ್ಟಿದ್ದಾನೆ ಅಂತ ಹುಡುಕಿ ಕೊಟ್ಟ ಹಾಕಬಹುದು ಅದೇ ದಿವಸ ಐದನೇ ದಿವಸ ಅಸ್ಥಿ ಸಂಜಯ ಯಾಕೆ ಅಸ್ಥಿ ಸಂಜಯ ಯಾಕೆ ಅಪ್ಪ ಹೋಗಿಲ್ಲ ಮತ್ತೆ ಒಂದು ರೂಪದಿಂದ ಇದ್ದಾನೆ ಎಲ್ಲಿದ್ದಾನೆ ಅಸ್ಥಿಗಳಲ್ಲಿ ನಾಡಿಗಳಲ್ಲಿದ್ದಾನೆ ಆದ್ದರಿಂದ ಅದನ್ನೆಲ್ಲ ಒಟ್ಟು ಸೇರಿಸಿ ಸೇರಿಸಿ ಮಡಗೆ ಒಳಗೆ ಬಿಗಿದಿಟ್ಟು ಬಂದಿದ್ದು ನಮಗೆ ಪುರುಸಾದಾಗ ಅವ ಬಿಗಿದಿಟ್ಟ ಕೂಡಲೇ ಕಾಟ ಕೊಡಲಿಕ್ಕೆ ಶುರು ಮಾಡಿಬಿಟ್ಟು ವೈಭದ ಮರು ದಿವಸನೇ ಹೊರಡುವುದು ಉತ್ತರ ಭಾರತ ಯಾತ್ರೆ ಗಂಗಾ ಗಂಗಾ ಯಾತ್ರೆ ಅಂತ ನದಿಯಲ್ಲಿ ವಿಸರ್ಜನೆ ಮಾಡುವುದು ಹಾಗಾದರೆ ಅಪ್ಪನನ್ನು ನಾವು ಎಲ್ಲಿ ನಾಡುವುದು ಎಲ್ಲಿ ಹುಡುಕುವುದು ಅದಕ್ಕೆ ನಾಡಿ ಅಂತ ಸುಳ್ಳು ಎಷ್ಟು ನಾಡಿಗಳು ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳು ಅಂತಂದ್ರಲ್ಲ ಶಾಸ್ತ್ರಕಾರರು ಅಷ್ಟರಲ್ಲಿಯೂ ಕೂಡ ಭಗವಂತನದ್ದು ಮೂವತ್ತಾರು ಮೂವತ್ತಾರು ಅಂತ ಭಗವದ್ ರೂಪಗಳು ಪ್ರತ್ಯೇಕ ಪ್ರತ್ಯೇಕವಾಗಿ ಉಂಟು ಅಂತಂದ್ರಲ್ಲ ಅದನ್ನೇ ಹೇಳ್ತಾ ಇರೋದು ಅಧಶ್ಚ ಮೂಲಾನಿ ಅನುಸಂತಪಾನಿ ಮೂಲಾನಿ ಭಗವಂತನ ರೂಪಗಳು ಅಧಷ್ಟ ಕೆಳಗು ಕೆಳಗು ಅಂತಂದರೆ ಅದರ ಗೆಲ್ಲುಗಳು ಏನುಂಟು ಆ ಗೆಲ್ಲುಗಳಲ್ಲಿ ಭಗವಂತನ ರೂಪಗಳುಂಟು ಗೆಲ್ಲುಗಳು ಮೂಲದಲ್ಲಿ ಉಂಟು ಮೂಲ ಗೆಲ್ಲುಗಳಲ್ಲಿ ಉಂಟು ಇಷ್ಟೇ ವ್ಯತ್ಯಾಸ ಗೆಲ್ಲುಗಳು ಮೂಲದಲ್ಲಿ ಉಂಟು ಅಂತಂದ್ರೆ ಸತ್ಪರ್ಜಸ್ತಮೋ ಗುಣಗಳಲ್ಲಿ ಗೆಲ್ಲುಗಳು ಉಂಟು ಸೂಕ್ಷ್ಮ ರೂಪದಿಂದ ಭಗವಂತ ಸ್ವಯಂ ತಾನು ಅನೇಕ ರೂಪಗಳನ್ನು ತೆಗೆದುಕೊಂಡು ಶಾಖೆ ಉಪಶಾಖೆಗಳು ಉಂಟು ಶಾಖೆಗಳು ಎಂಟು ಅಂತ ನೋಡಿದೆವು ಉಪಶಾಖೆಗಳು ಯಾವುದು ಗೊತ್ತಾ ನಮ್ಮ ಶರೀರ ಉಂಟಲ್ಲ ಇದು ಉಪಶಾಖೆ ಪಂಚಭೂತಗಳು ಶಾಖೆಗಳು ಗೆಲ್ಲುಗಳು ಆ ಪಂಚಭೂತಗಳಿಂದ ಉಂಟಾದದ್ಯಾವುದು ನಮ್ಮ ನಿಮ್ಮ ದೇಹ ಅಲ್ಲೋ ಇದು ಉಪ ಶಾಖೆ ಗೆಲ್ಲಿಗೊಂದು ಉಪ ಗೆಲ್ಲು ಅಂತಿರುತ್ತಲ್ಲ ಆ ಉಪ ಗೆಲ್ಲು ಈ ದೇಹ ಈ ದೇಹದಲ್ಲಿಯೂ ಸೇರಿಕೊಂಡಿದ್ದಾನೆ ಭಗವಂತ ಗೆಲ್ಲುಗಳಲ್ಲಿಯೂ ಸೇರಿಕೊಂಡಿದ್ದಾನೆ ಎಲ್ಲೋ ಒಂದು ಕಡೆ ಭಗವಂತ ಕೂತುಕೊಂಡು ಯಾರೋ ಒಬ್ಬ ಸೇವಕನ ಮೂಲಕ ಆಳಿಸುವಂತಹದ್ದು ಹಿಂದೂ ಧರ್ಮ ಅಲ್ಲ ಯಾವುದೋ ಒಂದು ಧರ್ಮದಲ್ಲಿ ಹಾಗೆ ಅಂದರೆ ದೇವರು ಎಲ್ಲೋ ಒಂದು ಕಡೆ ಕೂತಿದ್ದಾನೆ ರಾಜನಂತೆ ಕೂತಿದ್ದಾನೆ ಅವ ತನ್ನ ಸೇವಕನ್ನು ಭೂಮಿಗೆ ಕಳಿಸಿಕೊಟ್ಟ ಆ ಸೇವಕ ಭೂಮಿಗೆ ಬಂದು ಎಷ್ಟು ವರ್ಷ ಆಯಿತು ಅಂತ ಕೇಳಿಬಿಟ್ರೆ ಎರಡು ಸಾವಿರದ ಹತ್ತ ಏನು ಏನ್ ತಲೆಗೆ ಹತ್ತ ತಾನೆ ಹತ್ತಾಯಿತು ಕಾಣುತ್ತೆ ಅಷ್ಟು ವರ್ಷ ಆಯ್ತು ಅಂತ ಹೀಗೆ ಅಲ್ಲ ಮತ್ತೆ ಅಧಶ್ಚ ಮೂಲಾನಿ ಅನುಸಂತತಾನಿ ಅದಕ್ಕೇ ಹೇಳಿದ್ದು ಯಾರೋ ಕೇಳಿದ್ದುಂಟು ಸ್ವಾಮಿ ಎಲ್ಲರೂ ಕೂಡ ದೇವರನ್ನೇ ಹೇಳುವುದಲ್ಗೋ ದೇವರು ದೊಡ್ಡವ ಅಂತ ಎಲ್ಲರೂ ಹೇಳುವುದರಿಗೋ ಆದ್ರಿಂದ ಆ ಮತ ಆದ್ರೇನು ಈ ಮತ ಆದ್ರೆ ಎಲ್ಲರೂ ದೇವರನ್ನೇ ಹೇಳ ದೇವರ ಬಗ್ಗೆನೇ ತಿಳಿಸುವುದಲ್ವೋ ಅಂತ ಕೆಲವರು ಹೇಳುವುದುಂಟು ಅದಕ್ಕೆ ಈಗ ವ್ಯತ್ಯಾಸ ಗೊತ್ತಾಯ್ತಲ್ಲ ದೇವರ ಅಭಿಪ್ರಾಯ ಏನು ದೇವರ ಬಗ್ಗೆ ದೇವರ ಚಿತ್ರಣ ಏನು ಅಂತ ಕೃಷ್ಣ ಕೊಡ್ತಾ ಇದ್ದಾನೆ ನಾನು ಎಲ್ಲೋ ಕೂತ್ಕೊಂಡಿರುವುದು ಮಾತ್ರ ಅಲ್ಲ ಮತ್ತೆ ಅಧಶ್ಚ ಅನುಸಂತ ತಾನೆ ನಾನು ಇಲ್ಲಿ ಜಗತ್ತಿನೊಳಗೂ ಕೂಡ ನಾನು ಸೇರಿಕೊಂಡಿದ್ದೇನೆ ಮಾತ್ರ ಹೇಗಿದ್ದೇನೆ ಅಂತಂದರೆ ಜಗತ್ತಿಗಿಂತ ಪ್ರತ್ಯೇಕವಾಗಿ ಜಗತ್ತಿನಲ್ಲಿ ಸೇರಿಕೊಂಡಿದ್ದೇನೆ ಅದಕ್ಕೊಂದು ಉದಾಹರಣೆ ಕೊಡುವುದಾದ್ರೆ ಪಯಸ್ ಪಹಿತಂ ಋತಂವ ಸ್ವಯಂವ ಬುದ್ಧಯ ಸ್ವಪರ ಪಠಂತಿ ಹೇಳುಂತಿದೆ ಷ್ರದ ಶುಚ ಶುಂಠಿತಾ ಅಂತ ನಾರಾಯಣ ಪಂಡಿತ ಆದಂತ ಯದ್ವಾ ಬೈದು ಬಿಡ್ತಾರೆ ಒಂದು ವರ್ಗವನ್ನು ದೇವರು ಜಗತ್ತಿನಲ್ಲಿ ಇದ್ದಾನೆ ಜಗತ್ತಿನಲ್ಲಿ ಸೇರಿಕೊಂಡಿದ್ದಾನೆ ಎಲ್ಲೋ ಒಂದು ಮೂಲೆಯಲ್ಲಿ ದೇವರು ಇಲ್ಲ ಹೇಗೆ ಸೇರಿಕೊಂಡಿದ್ದಾನೆ ಅಂತ ಕೇಳ್ತೀಯ ಘೃತಮಿವ ಪಯಸಿ ನಿಶಿಷ್ಟ ಹಾಲಿನಲ್ಲಿ ತುಪ್ಪ ಸೇರಿದಂತೆ ಭಗವಂತ ಸೇರಿಕೊಂಡಿದ್ದಾರೆ ಹಾಲಿನಲ್ಲಿ ತುಪ್ಪ ಉಂಟಾ ತೋರಿಸ ತೋರಿಸಬೇಕಾದ್ರೆ ಹಾಲು ಕಾಸಬೇಕು ಕಾಸಿ ಆಯ್ತು ತೋರಿಸು ಅದಕ್ಕೆ ಹೆಪ್ಪು ಹಾಕಬೇಕು ಹೆಪ್ಪು ಹಾಕಿ ಆಯ್ತು ತೋರಿಸು ಮೊಸರು ಹಾಕಬೇಕು ಮೊಸರಾಯ್ತು ತೋರಿಸು ಕಡಿಬೇಕು ಕಡ್ದಾಯ್ತು ತೋರಿಸು ಸ್ವಲ್ಪ ತಾಳು ಇನ್ನೂ ತೋರಿಸಿ ಅದನ್ನು ಬೆ ಬಂದ ಬೆಣ್ಣೆಯನ್ನು ಪುನಃ ಕಾಯಿಸಬೇಕು ಆಮೇಲೆ ನಿನಗೆ ತುಪ್ಪ ಸೋರಿಸಿ ಎಲ್ಲಿಂದ ಸಿಕ್ಕಿದೀ ತುಪ್ಪ ತೊಟ್ಟೆಯಿಂದ ಸಿಕ್ಕಿದ್ದಲ್ಲ ಹಾಲಿನಿಂದ ಸಿಕ್ಕಿದೆ ಘೃತಮ ಪಯಸಿ ನಿಷಿಪ್ತ ಹಾಗಾದರೆ ತುಪ್ಪ ಸೇರಿದ ಹಾಲಿನಲ್ಲಿ ತಂದ ಅತತ್ವ ನಮಗೆ ಕಾಣಬೇಕು ಅಂತಾದ್ರೆ ಇಷ್ಟೆಲ್ಲ ಒಂದಾಡಬೇಕು ಮೊದಲು ಬೆಂಕಿ ಸಂಪರ್ಕ ಆಗಬೇಕಂದ್ರೆ ಕರ್ಮಾಚರಣೆ ಮಾಡಬೇಕು ಕರ್ಮಾಚರಣೆ ಅಂದರೂ ಬೆಂಕಿಯ ಸಂಪರ್ಕ ಅಂದರೂ ಒಂದೇ ಅರ್ಥ ವೈಶ್ವದೇವ ಬಲಿಹರಣ ಹೋಮ ಹವನಾದಿಗಳು ಇದನ್ನೆಲ್ಲ ಮಾಡಬೇಕು ಇದು ಬೆಂಕಿಗೆ ಸಂಬಂಧ ಹಾಲಿಗೆ ಬೆಂಕಿಯ ಸಂಬಂಧ ಮಾಡಿ ಆಯಿತಾ ಹಾಲು ಬಿಸಿ ಆಯ್ತಾ ಆಮೇಲೆ ಅದು ಬಿಸಿ ಆದ ಆಗಿಲ್ಲ ಬೆಂಕಿ ಸಂಬಂಧ ಮಾಡಿದ್ದೇನೆ ನನಗೆ ದೇವರು ಕಾಣಲಿದ್ದಂದ್ರೆ ಆ ಹಾಲು ತಣ್ಣಗಾಗೋ ತನಕ ಕಾಯ್ಬೇಕು ಹೆಪ್ಪು ಹಾಕಬೇಕಾದ್ರೆ ಬಿಸಿ ಹಾಲಿಗೆ ಹೆಪ್ಪಾಕಬೇಡಿ ಹಾಲು ಒಡೆಯುತ್ತೆ ಮೊಸರಾಗೋಲ್ಲ ಮನೆಯವರು ತಲೆ ಹೊಡೆದಾರು ಬಂತು ತಣ್ಣಗಾಗೋ ತನಕ ಕಾಯ್ಬೇಕಾ ತಣ್ಣಗಾದ್ಮೇಲೆ ಹೆಪ್ಪು ಹಾಕಿದ್ರೆ ಹೆಪ್ಪಾಗೋದ್ ಕೂಡಲೇ ಆಯ್ತಾ ಅದನ್ನ ಕರ್ಮಾಚರಣೆ ಮಾಡಿದ ಕೂಡಲೇ ಆಗಿಲ್ಲ ಕರ್ಮಾಚರಣೆ ಮಾಡಿ ಕಾಯಬೇಕು ಕಾಯಬೇಕು ಅದಕ್ಕಾಗಿ ಕಾಯಬೇಕು ದೇವರು ಸಿಗಬೇಕಾದ್ರೆ ನೀನು ಕಾಯಬೇಕು ಕಾಯುವುದಕ್ಕೋಸ್ಕರ ಭಗವಂತನಗೊಂದು ಕಾಯ ಕೊಟ್ಟ ಈ ಕಾಯ ಆತ್ಮೀದಕ್ಕೆ ಹೆಸರೇನು ಕಾಯ ಅಂತ ಯಾಕೆ ಇದು ಕಾಯಲಿಕ್ಕೆ ಇದ್ದಂಥದ್ದು ಭಗವಂತನ ದರ್ಶನ ಯಾವಾಗುತ್ತೆ ಹೇಗಾಗುತ್ತೆ ಅಂತ ಕಾಯುವುದಕ್ಕೋಸ್ಕರ ಇದ್ದದ್ರಿಂದ ಇದು ಕಾಯ ಅಂತದ್ದು ಹಾಗಾದ್ರೆ ಹಾಲಿನಲ್ಲಿ ತುಪ್ಪ ಹೇಗೆ ಹರಡಿಕೊಂಡಿದೋ ಮಥನ ಮಾಡಿದ ಮೇಲೆ ಅದು ಹಾಲಿಂದ ಹೇಗೆ ಪ್ರತ್ಯೇಕವಾಗಿ ಕಾಣಿಸುತ್ತೋ ಅದೇ ರೀತಿಯಲ್ಲಿ ಅಧಶ್ಚ ಮೂಲಾನಿ ಅನುಸಂತತಾನಿ ನೋಡಿ ಎಷ್ಟು ಎಚ್ಚರಿಕೆಯಿಂದ ಕೊಡ್ತಾರೆ ಅಂತಂದ್ರೆ ಮೂಲಾನಿ ಅಂತಂದ್ರು ಮೂಲಾನಿ ಅಂತಂದ್ರೆ ಭಗವಂತ ಅನೇಕ ರೂಪದಿಂದ ಬಹುವಚನ ಮೂಲಾನಿ ಅನ್ನೋದು ಅಷ್ಟೇ ಅಲ್ಲ ಅವನ ಜೊತೆಗೆ ಲಕ್ಷ್ಮಿ ಆಶ್ರಯಾದ ಲಕ್ಷ್ಮಿಯು ಕೂಡ ಅದಷ್ಟ ಅನುಸಂತತಾನಿ ಜಗತ್ತಿನಲ್ಲಿ ಸೇರಿಕೊಂಡಿದ್ದಾರೆ ಅಂತ ಚಿಂತನೆ ಮಾಡು ಅದಷ್ಟ ಮೂಲಾನಿ ಅನುಸಂತತಾನಿ ಹ್ಮ್ ಸರಿ ತಿಳ್ಕೊಂಡೆ ಮೋಕ್ಷ ಆಗ್ಲಿಕ್ಕೆ ನಮಗೆ ಮತ್ತೆ ಯಾವುದಕ್ಕೂ ಅವಸರ ಅಲ್ಲ ಸದ್ಯ ಇಲ್ಲಿಂದ ಮೋಕ್ಷ ಆಗ್ಲಿಕ್ಕೆ ಇಲ್ಲಿಂದ ಅಂದರೆ ರಾಜಾಂಗಣದಿಂದ ಮೋಕ್ಷ ಆಗ್ಲಿಕ್ಕೂ ಅವಸರ ಅಲ್ಲ ಅದು ಒಟ್ಟಿಗೆ ಸಂಸಾರದಿಂದ ಮೋಕ್ಷ ಆಗ್ಲಿಕ್ಕೆ ಅವಸರ ಅದಕ್ಕಂತ ಕೃಷ್ಣ ಮತ್ತೆ ಪುನಃ ಅರ್ಜುನನಿಗಂತ ಕರ್ಮಾನುಬಂಧೀನಿ ಅಂತ ಅಲ್ಲೇ ಬಂತು ನೀನು ತಿಳ್ಕೊಂಡು ನಾನು ಹೇಳಿದ ಕ್ರಮದಲ್ಲೇ ಜಗದ್ ವೃಕ್ಷವನ್ನು ತಿಳ್ಕೊಂಡೆ ಎಲ್ಲೋ ಹೌದು ಆದರೂ ನಿನಗೆ ನಾನು ಬಿಡುಗಡೆ ಕೊಟ್ಟಿಲ್ಲ ಯಾಕೆ ಗೊತ್ತಾ ನಾನು ಕರ್ಮಾನುಸಾರಿಯಿಂದ ನಾನಾಗಿ ಯಾರಿಗೂ ಕೂಡ ನನ್ನ ಇಚ್ಛೆಯಿಂದ ನಾನಾಗಿ ಯಾರಿಗೂ ಕೂಡ ಬಿಡುಗಡೆ ಕೊಡುವುದೇ ಇಲ್ಲ ನಿನಗೆ ದೇವರ ದರ್ಶನ ಆಗಿದ್ದಿರಬಹುದು ನಿನಗೆ ಬಿಂಬ ರೂಪದ ದರ್ಶನ ಆಗಿದ್ದಿರಬಹುದು ಮೋಕ್ಷ ಆಗ ನಮ್ಮೊಳಗಿರುವ ದೇವರನ್ನು ಕಂಡಾಗ ನಮಗೆ ಸಂಸಾರದಿಂದ ಬಿಡುಗಡೆ ಅಂತಲ್ವೋ ಎಷ್ಟು ಜನ ಕಂಡವರು ಇನ್ನೂ ಇದ್ದಾರೆ ಗೊತ್ತಾ ರುದ್ರದೇವರು ಕಂಡಿದ್ದಾರೆ ತನ್ನೊಳಗಿರತಕ್ಕಂಥ ಬಿಪ್ಪರೂಪವನ್ನು ಕಂಡಿದ್ದಾರೆ ಬ್ರಹ್ಮ ಕಂಡಿದ್ದಾನೆ ವಾಯುದೇವರು ಕಂಡು ಮಧ್ಯರು ಕಂಡಿದ್ದಾರೆ ಬಿಡುಗಡೆ ಆಯ್ತಾ ಸಂಸಾರದಿಂದ ಬಿಡುಗಡೆ ಆಯ್ತಾ ಅವರಿಗೆ ಆಗಿಲ್ಲ ಅಂತೇಳಿ ಮತ್ತೆ ನಾವ್ಯಾರು ಯಾವ ಅಧಿಕಾರದಲ್ಲಿ ಕೇಳುದು ಬಿಡುಗಡೆ ಮಾಡಪ್ಪ ಅಂತ ಹೇಗೆ ಹೇಗೆ ಕೇಳೋದು ಯಾಕೆ ಆಗಿಲ್ಲ ಅಂತ ಪ್ರಶ್ನೆಗೆ ಉತ್ತರ ಒಂದೇ ಏನ್ ಮಾಡೋಣ ಅಂತ ಹಾ ಹಾ ಹಾ ಬಾರಿ ಹುಷಾರಿದ್ದೀನಿ ನಾನು ಯಾಕೆ ಏನು ಮಾಡೋಣ ಅಂತ ನೀನೇ ಹೇಳಿಬಿಟ್ರೆ ಮತ್ತು ನಮ್ಮ ಏನು ಅಂತಂದ್ರೆ ಅರ್ಜುನ ಕೇಳಿಲ್ಲ ನೋಡು ನನ್ನ ನಿಯಮ ಕರ್ಮಕ್ಕೆ ಅನುಸಾರಿಯಾಗಿ ಫಲ ಕೊಡ್ತೇನೆಂದ್ರೆ ನನ್ನ ನಿಯಮ ನನ್ನ ಸಂಕಲ್ಪ ಹಾಗೆ ನಾನು ಮಾಡಿದ ಸಂಕಲ್ಪವು ನಾನು ಮುರಿಯೋಲ್ಲ ನಾನು ಯಾವಾಗ ಮುರಿಬೋ ನನ್ನ ಸಂಕಲ್ಪ ಯಾವಾಗ ಮುರಿದು ಹೋಗ್ಬೋದು ನನ್ನಕ್ಕಿಂತ ದೊಡ್ಡವ ಇದ್ದರೆ ಅವನಿಗಾಗಿ ನಾನು ನನ್ನ ಸಂಕಲ್ಪವನ್ನು ಮುರಿಯುವ ಪ್ರಸಂಗ ಬರುತ್ತೆ ನನ್ನಕ್ಕಿಂತ ದೊಡ್ಡವ ಇಲ್ಲ ಮತ್ತು ಎಲ್ಲರೂ ದಡ್ರೇ ಇರುವುದು ನನ್ನಕ್ಕಿಂತ ಆದ್ದರಿಂದ ನನ್ನ ಸಂಕಲ್ಪವನ್ನು ಮುರಿಯಲಿಕ್ಕೆ ಸಾಧ್ಯ ಇಲ್ಲ ನಾನೇನು ಸಂಕಲ್ಪ ಮಾಡಿದ್ದೇನೆ ಕರ್ಮಕ್ಕೆ ಅನುಸಾರಿಯಾಗಿಯೇ ಫಲ ಕೊಡುತ್ತೇನೆ ಅಂತ ಯದ್ಯಪಿ ಕರ್ಮವನ್ನು ಬದಿಗಿಟ್ಟು ಬಾ ಅಂತ ಕರೀಲಿಕ್ಕೆ ತಾಕತ್ ಉಂಟು ನನಗೆ ಆದರೂ ಇಲ್ಲಿ ಹೋಗಬಾರದು ಅಂತ ನಾಮಫಲಕ ಹಾಕಿದ್ದಾನೆ ಅಲ್ಲಿ ಹೋದ್ರೆ ಒಬ್ಬ ಅಧಿಕಾರಿ ಆ ದಾರಿಯಲ್ಲಿ ಹೋದರೆ ಕೇಳುವವರು ಯಾರೂ ಇಲ್ಲ ಮಾತಾಡುವವರು ಯಾರೂ ಇಲ್ಲ ಅಲ್ವ ಆದರೂ ಅವ ಹೋಗಬಾರದು ಅವ ಹೋಗುವುದಿಲ್ಲ ಎಲ್ಲರೂ ಹೋಗುವುದಿಲ್ಲ ನಾನು ಹೋಗಬಾರ್ದು ಅಂತ ಅವ ಸಂಕಲ್ಪ ಮಾಡಿರ್ತಾನೆ ಇಂಥವರನ್ನೇ ಪ್ರಾಮಾಣಿಕ ಅಧಿಕಾರಿ ಅಂತ ನಾವು ಕರೆಯುವುದು ಅದೇ ರೀತಿಯಲ್ಲಿ ಭಗವಂತ ಯದ್ಯಪಿ ನಮ್ಮ ಕರ್ಮವನ್ನು ಬದಿಗಿಟ್ಟು ನಮಗೆ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಉಂಟು ಭಗವಂತನಿಂದ ಜನ್ಮಾಂತರದಲ್ಲಿ ಏನೋ ಕೆಟ್ಟದ್ದು ಮಾಡಿದ್ದೇವೆ ಅಂತಿಟ್ಟುಕೊಳ್ಳಿ ಜನ್ಮಾಂತರದಲ್ಲಿ ನಮ್ಮ ತಂದೆ ತಾಯಿಗಳಿಗೆ ತುಂಬ ಪೀಡೆ ಕೊಟ್ಟಿದ್ದೇವೆ ಅಂತ ಇಟ್ಟುಕೊಳ್ಳಿ ಆದ್ರಿಂದ ಈ ಜನ್ಮದಲ್ಲಿ ನಮಗೆ ಕೈಕಾಲು ಇಲ್ಲ ಎಲ್ಲ ಕೈಕಾಲು ಮರಗಟ್ಟಿದೆ ಅಂತ ಭಾವಿಸಿಕೊಳ್ಳಿ ಯಾಕಾಯ್ತು ಯಾಕಾಯ್ತು ಅಂದರೆ ಜನ್ಮಾಂತರದಲ್ಲಿ ಮಾಡಿದಂಥ ಕರ್ಮದ ಫಲ ಅಂತ ದೇವರು ಅದಕ್ಕೆ ಯಾರೋ ಕೇಳಿದ ಆ ಕರ್ಮವನ್ನು ಬದುಕಿಟ್ಟು ನನ್ನನ್ನು ಒಳ್ಳೇದು ಮಾಡಲಿಕ್ಕೆ ಆಗುಲಿ ಒಂದು ನಿನಗೆ ಅಂತ ಕೇಳಿದ ಆಗುತ್ತದೆ ಆದರೆ ಕೆಟ್ಟದು ಮಾಡಿದರೆ ಏನು ಫಲ ಅಂತ ಸಮಾಜಕ್ಕೆ ತೋರಿಸಿಕೊಡ್ಬೇಕು ಅದಕ್ಕೋಸ್ಕರ ನೀನು ನಾನು ಹಾಗೆ ಮಾಡಿದ್ದೇನೆ ಅಂತ ಹೇಳಿಕೊಂಡು ಬರುದ ಎಲ್ಲ ಕಡೆಯಲ್ಲೂ ಕೂಡ ಉಪನ್ಯಾಸ ಮಾಡಿಕೊಂಡು ಬರುದಾ ಉಪನ್ಯಾಸ ಮಾಡಿಕೊಂಡು ಬಂದ್ರೆ ಜನ ಕೇಳಿಬಿಟ್ಟು ಹೋಗಿಬಿಡ್ತಾರೆ ಅದನ್ನು ಅವರಿಗೆ ನಾವು ಸಚಿತ್ರವಾಗಿ ತೋರಿಸಿದ್ರೆ ಜನರ ಮನದಲ್ಲಿ ಅದು ವಿಷಯ ಉಳಿಯುತ್ತೆ ಕರ್ಮ ಅರ್ಜುನ ಅಥಶ ಅನುಸಂತತಾನಿ ರೂಪಾಣಿ ಇಡೀ ಜಗತ್ತಿನಲ್ಲಿ ಹರಡಿಕೊಂಡಿರತಕ್ಕಂತ ತನ್ನ ರೂಪಗಳು ಉಂಟಲ್ಲ ಅವುಗಳು ಕರ್ಮ ಅನುಬಂಚೀನಿ ಅವರವರ ಕರ್ಮವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಕರ್ಮಕ್ಕೆ ಸರಿಯಾಗಿ ಫಲ ಕೊಡತಕ್ಕದ್ದು ಇದೊಂದು ವೃಕ್ಷ ಅಲ್ವೋ ದೇಹವೆಂದು ವೃಕ್ಷ ಅಲ್ವೋ ದೇಹ ವೃಕ್ಷದಲ್ಲಿ ಭಗವ ಮೂಲದಲ್ಲಿದ್ದಾನೆ ಭಗವಂತ ದೇಹದಲ್ಲಿ ಇಡೀ ಹರಡಿಕೊಂಡಿದ್ದಾನೆ ಅಲ್ವೋ ಎಲ್ಲ ಕಡೆ ಹರಡಿಕೊಂಡಿದ್ದಾನೆ ಏನಾಯಿತು ಒಂದು ದಿವಸ ಕೈಗೆ ನೋವಾಯಿತು ಕೈಗೆ ಏನೋ ಕೈಗೆ ಏನೋ ಹೊಡೆತ ಬಿತ್ತು ಅಲ್ಲಿ ಭಗವಂತನ ರೂಪ ಇಲ್ವ ಕೈಯಲ್ಲಿ ದೇವರು ಇಲ್ವ ಇದ್ದಾರೆ ಅವಾಗ ಯಾರೋ ಕೇಳಿದ್ರು ಕೈಯಲ್ಲಿ ದೇವರು ಇದ್ರೆ ಮತ್ತೆ ಯಾಕೆ ಹೊಡೆತ ಬಿತ್ತು ಕೈಗೆ ಎಂದು ಯಾರೋ ಕೇಳಿ ದೇವರಲ್ಲಿ ಇದಾನಲ್ಲ ಹೊಡೆತ ಬೀಳದಂತೆ ಮಾಡ್ಲಿಕ್ಕೆ ದೇವರಿಗೆ ತಾಕತ್ತಿತ್ತಲ್ಲ ಅಲ್ಲೇ ದೇವರು ಕೂತದ್ದಲ್ಲೋ ಆ ಕೈಗೆ ಹೊಡೆತ ಬಿದ್ದಾಗ ದೇವರಿಗೆ ಬಿತ್ತಲ್ಲೋ ಹೊಡೆತ ಬಿದ್ದಿಲ್ಲ ಅವತ್ತೇ ವ್ಯಾಖ್ಯಾನ ಅದಕ್ಕೆ ದೇವರಂದ ಕರ್ಮಾನುಬಂಧೀನಿ ಅಂತಂದರು ನಿನ್ನ ಜನ್ಮಾಂತರದ ಕರ್ಮ ಆಗಿತ್ತು ಏನು ಅಂತ ಬಲಕೈಯ ಬೆರಳಿಗೆ ಗಾಯ ಆಗುವುದಕ್ಕೆ ಬೇಕಾದ ಜನ್ಮಾಂತರದ ಕರ್ಮ ಇತ್ತು ಯದ್ಯಪ್ಪಿ ನಾನು ನಿನ್ನ ಬೆರಳಲ್ಲಿ ಇದ್ದೇನೆ ಯಾವ ಕೈಗೆ ಗಾಯ ಆಯಿತೋ ಅಲ್ಲಿ ನಾನು ಇದ್ದೇನೆ ಇಂದ್ರೂ ಕೂಡ ಅದಕ್ಕೆ ಗಾಯ ಆಗುವಂತೆ ಮಾಡಿದ್ದು ನಾನೇ ಯಾಕೆ ಕರ್ಮಾನುಬಂಧಿ ನಿನ್ನ ಜನ್ಮಾಂತರದ ಕರ್ಮ ಆಗಿದ್ದ ಕರ್ಮಕ್ಕೆ ಅನುಗುಣವಾಗಿ ಮಾಡಿದ್ದೇನೆ ಕರ್ಮಾನುಬಂಧಿ ಎಲ್ಲಿ ಮನುಷ್ಯಲೋಕೆ ಮರಣಶೀಲ ಲೋಕೆ ಮನುಷ್ಯಲೋಕೆ ಮನನಶೀಲೋಕೆ ಮನುಷ್ಯಲೋಕೆ ಎರಡು ಅರ್ಥ ಮರಣಶೀಲ ಲೋಕ ಮನುಷ್ಯಲೋಕ ಮನನಶೀಲೋಕ ಮನುಷ್ಯಲೋಕ ಮನನ ಮಾಡ್ತಾ ಮಾಡ್ತಾ ಮರಣಶೀಲ ಲೋಕ ಮನುಷ್ಯಲೋಕ ಅದಷ್ಟ ಅನುಸಂಧತಾನ ಕರ್ಮುಬಂಧೀನಿ ಮನುಷ್ಯಲೋಕ ಹಾಗಾದರೆ ಜಗದ ವೃಕ್ಷ ಅಂತಂದಾಗ ಇಡೀ ಜಗತ್ತು ಅದು ಇದು ಅಂತ ಇಡೀ ದೇಶ ಅದು ಇದು ಬಂದ ದೇಹವೆಂಬ ವೃಕ್ಷವನ್ನು ತೆಗೆದುಕೊಳ್ಳೋಣ ಇಲ್ಲಿ ಇದಕ್ಕೆ ಮೂಲಭೂತ ಈ ದೇಹ ಬರಲಿಕ್ಕೆ ಮೂಲಭೂತವಾದ ಸತ್ವರ್ಜಸ್ಥ ಮೋಗುಣಗಳು ಅಂತ ತಿಳ್ಕೊಳ್ಳೋಣ ಈ ಸತ್ವರ್ಜಸ್ಥ ಮೋಗುಣಗಳನ್ನು ನಮ್ಮ ತಾಯಿಯಲ್ಲಿ ಸನ್ನಿಹಿತನಾಗಿರತಕ್ಕಂಥ ಲಕ್ಷ್ಮಿಯಲ್ಲಿ ಅಪ್ಪನಲ್ಲಿ ಸನ್ನಿಹಿತನಾಗಿರತಕ್ಕಂಥ ಭಗವಂತನೆಂಬ ಮೂಲ ತಾಯಿ ಎಂಬ ಮೂಲದಲ್ಲಿ ಬೀಜ ಹಾಕಿದ ಸತ್ವರ ದೇಹಕ್ಕೆ ದೇಹವೆಂಬ ಮರಕ್ಕೆ ಬೇಕಾ ಸತ್ವರಜಸ್ತ ಗುಣಗಳನ್ನು ಬೀಜ ಹಾಕಿದ ಬೆಳೆಯಿತು ಮರ ಬೆಳೆಯಿತು ವಿಷಯ ಪ್ರವಾಲಾಹ ಇದಕ್ಕೆ ಬೇಕಾಗಿ ನಾನಾ ರೀತಿಯಲ್ಲಿ ಮತ್ತೆ ಈ ದೇಹವೆಂಬ ವೃಕ್ಷದಲ್ಲಿ ಕೈ ಬೆರಳು ಶಾಖೆ ಉಪಶಾಖೆ ಅಂತೆಲ್ಲ ಬಂತು ಇಡೀ ದೇಹದಲ್ಲಿ ಮೂಲ ಲಕ್ಷ್ಮೀನಾರಾಯಣರು ಹರಡಿಕೊಂಡ್ರು ಇಡೀ ದೇಹದಲ್ಲಿ ಸತ್ವರಜಸ್ತಮೋ ಗುಣಗಳು ಹರಡಿಕೊಂಡಿತು ಲಕ್ಷ್ಮೀನಾರಾಯಣ ಇದ್ದರೂ ಕೂಡ ಫಲ ಕೊಡುವುದು ಕರ್ಮಾನ ಬಂದೀನಿ ಆದ್ದರಿಂದ ನಾವು ದೇವರು ಕೆಲವು ಸಲ ಹೇಳೋದು ನಾನು ದೇವರು ದೇವರು ದೇವರು ಅಂತ ಇಷ್ಟು ಹೋಗಿಕೊಂಡ್ರೂ ಕೂಡ ಅಲ್ಲಿ ಪುನಃ ಬೈಯುವೆ ದೇವರು ನಾನು ಇಷ್ಟು ಹೋಯ್ಕೊಂಡರೂ ಕೂಡ ಆ ದೇವರು ಏನಿದೆ ಧರುಣನೆ ಸ್ವಾಮಿ ನಾನು ದೇವಸ್ಥಾನ ಇಷ್ಟು ಹೋಗ್ತಾ ಪಾಪ ದೇವರಿಗಾಗಿ ಬಂದಂತೆ ಇವಾಗ ದೇವರು ಹೇಳಿದ್ದ ಹೇಳಿದ್ದ ಕಾಣುತ್ತ ಬರಬೇಕು ದೇವಸ್ಥಾನಕ್ಕೆ ನಿಂತೆ ನನಗೆ ನಾಲ್ಕು ಸುತ್ತು ಹೊಡಿಬೇಕು ಅದಕ್ಕೆ ಬಂದಿದೆ ದೇವ್ರಂದ ನನಗಾಗಿಲ್ಲ ನಿನಗಾಗಿ ಈ ಕೆಲವರು ಉಪನ್ಯಾಸ ಮಾಡಿ ಭಾಷಣಕ್ಕೆ ಕರೀತಾರೆ ಭಾಷಣ ಮುಗಿದು ಕೊನೆಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ ಭಾಷಣ ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ ತಾನೆ ಅದಕ್ಕೋಸ್ಕರನೇ ಅವರೇ ಇವರೇ ಅಂತ ಹತ್ತು ಜನರದ್ದು ಹೆಸರು ಹೇಳುವಾಗ ಒಂದು ಹತ್ತು ನಿಮಿಷ ಆಗಿಬಿಡುತ್ತೆ ಕೊನೆಗೆ ಏನಂತಾರೆ ಗೊತ್ತಾ ನನ್ನನ್ನು ಕರೆಸಿ ನನ್ನಿಂದ ನಾಲ್ಕು ಮಾತು ಆಡಿಸಿದ್ದಕ್ಕೆ ವ್ಯವಸ್ಥಾಪಕರಿಗೆ ಧನ್ಯವಾದವನ್ನು ಸಮರ್ಪಿಸ್ತೇನೆ ಅಂದರೆ ಏನರ್ಥ ಗೊತ್ತಾ ಇವರಿಗೆ ದುಂಬಾಲು ಬಿದ್ದಿದ್ದ ನನ್ನನ್ನು ಖರೀದಿಂದ ಅದಕ್ಕೆ ಕರ್ತದ್ದು ಆದ್ದರಿಂದ ಅವರಿಂದ ಭಾಷಣ ಮಾಡಿಸಿದ ಅರ್ಥ ಬರುತ್ತೆ ಗ್ರಹಚಾರದ ಅವನಿಗೆ ತಲೆಗೆ ಹೋಗಿ ಇಂಥ ಉಪನ್ಯಾಸಕಾರರು ನಮ್ಮಲ್ಲಿ ಅದೇ ರೀತಿ ದೇವರಿಗಾಗಿ ಗುಡಿಗೆ ಬಂದಂತೆ ದೇವಸ್ಥಾನಕ್ಕೆ ಬಂದಂತೆ ದೇವರಂತ ನೀನು ಬರಬೇಕಾದ್ರೆ ನಮಗೆ ಏನು ಚಿಂತನೆ ಬೇಕು ಗುಡಿಗೆ ಹೋಗ್ತಾ ಇರೋಣ ನಿತ್ಯ ದೇವರ ಅನುಸಂಧಾನ ಮಾಡಿಕೊಂಡಿರೋಣ ಆದರೂ ಸಮಸ್ಯೆಗಳು ತಪ್ಪುವುದಿಲ್ವೋ ಆವಾಗ ಅತಶ್ಚ ಮೂಲಾನಿ ಅನುಸಂಧತಾನಿ ಕರ್ಮಾನು ಬಂಧೀನಿ ಮನುಷ್ಯ ಲೋಕೆ ನಾನೇನೋ ಜನ್ಮಾಂತರದಲ್ಲಿ ಪ್ರಾರಂಭ ನಾನು ಏನೋ ಬಟ್ ಕೆಟ್ಟದ್ದು ಮಾಡಿದ್ದೆ ಆ ಕರ್ಮಕ್ಕೆ ಅನುಗುಣವಾಗಿ ಭಗವಂತ ಈ ದಿವಸ ನನಗೆ ಫಲ ಕೊಡ್ತಾ ಇದ್ದಾನೆ ಅಂತ ಕರ್ಮಾನು ಬಂಧೀನು ಮನುಷ್ಯ ಲೋಕೆ ಇದರಿಂದ ಆಗುವುದೇನೋ ನಮಗೆ ಜೀವನದಲ್ಲಿ ಶಾಂತಿ ನೆಮ್ಮದಿ ಸಿಗುತ್ತೆ ಆರೋಗ್ಯ ಸಿಗುತ್ತೆ ಆದ್ದರಿಂದ ಅದಷ್ಟ ಮೂಲನ ಅನುಸಂಧಾನಿ ಕರ್ಮ ಆದ್ದರಿಂದ ಬೇರೆಯವರ ಬಗ್ಗೆ ಚಿಂತನೆ ಬೇಡ ಮನುಷ್ಯ ಲೋಕೆ ಮರಣ ಮನನ ಲೋಕೆ ನಮ್ಗೆ ಮನನ ಮಾಡತಕ್ಕಂಥದ್ದು ತಾಕತ್ತುಂಟಲ್ಲ ಸಾಮರ್ಥ್ಯ ಉಂಟಲ್ಲ ಯಾಕೆ ಹೀಗಾಯ್ತು ಅಂತ ವಿಚಾರ ಮಾಡತಕ್ಕಂಥ ತಾಕತ್ತು ಉಂಟಲ್ಲ ಮನನ ಲೋಕೆ ಮನನ ಏನು ಅಲ್ಲ ನೀವು ಮನನ ಲೋಕೆ ಅಂತ ಹೇಳ್ತೀರಿ ಸ್ವಾಮಿ ಯಾರು ಮನನ ಮಾಡುವುದಿಲ್ಲ ಇದ್ರ ಬಗ್ಗೆ ಅದಕ್ಕೆ ಕೃಷ್ಣ ಅಲ್ಲ ಅದಕ್ಕಂತದ್ದು ಮನುಷ್ಯ ಲೋಕೆ ಅಂತಂದಿದ್ದೇನೆ ಏನರ್ಥ ಮನನಶೀಲೋಕೆ ಮನನ ಮಾಡ್ತಾರೆ ಅನ್ನೋದಕ್ಕೆ ಅರ್ಥ ಅಲ್ಲ ಮಾಡಲಿಕ್ಕೆ ಬೇಕಾದ ತಾಕತ್ತು ಉಂಟು ಅಂತ ಅರ್ಥ ಮನನ ಮನುಷ್ಯ ಅಂತ ನಮ್ಮನ್ನು ಯಾಕೆ ಕರೀತಾರೆ ಮನುಷ್ಯರು ಅಂತ ನಮ್ಮನ್ನು ಯಾಕೆ ಕರೀತಾರೆ ಮನನ ಶೀಲರು ನಾವು ಆದ್ದರಿಂದ ನಮ್ಮನ್ನು ಮನುಷ್ಯರು ಅಂತ ಕರೀತಾರೆ ಹಾಗಾದರೆ ಶೀಲ ಅಂದರೆ ಸ್ವಭಾವ ಅಂತ ಅರ್ಥ ಅವನ ಶೀಲ ಚೆನ್ನಾಗಿಲ್ಲ ಅಂದರೆ ಸ್ವಭಾವ ಚೆನ್ನಾಗಿಲ್ಲ ಅಂತ ಅರ್ಥ ಹಾಗಾದರೆ ಮನನ ಮಾಡಲಿಕ್ಕೆ ಬೇಕಾದ ಸ್ವಭಾವ ಇದ್ದರೂ ಕೂಡ ಅದನ್ನು ಉಪಯೋಗಿಸಿಕೊಳ್ಳಿಲ್ಲ ಅಂದರೆ ಅರ್ಜುನ ಕರ್ಮಾನುಬಂಧಿ ನಿಮ್ಮನ್ನು ಅವನ ಜನ್ಮಾಂತದ ಕರ್ಮ ನಾನು ಅವನಿಗೆ ಬೇಕಾದ ತಾಕತ್ತು ಕೊಟ್ಟಿದ್ದೇನೆ ಮನನ ಮಾಡಲಿಕ್ಕೆ ಬೇಕಾದ ತಾಕತ್ತು ಕೊಟ್ಟಿದ್ದೇನೆ ಆದರೂ ಮನುಷ್ಯನನ್ನಾಗಿ ಮಾಡಿದ್ದೇನೆ ಆದರೂ ಮನನ ಮಾಡ್ತಾ ಇಲ್ಲ ಕರ್ಮಾನು ಬಂದಿ ನವನ ಜನ್ಮ ಕರ್ಮ ಆಗಿ ಉಂಟು ಆದ್ರಿಂದ ಸ್ವಭಾವ ಮಾಡ್ತಾ ಇಲ್ಲ ಅರ್ಜುನ ಅಂತ ಅರ್ಜುನನಿಗೆ ಕೊಡ್ತಾ ಇದ್ದಾನೆ ಕೃಷ್ಣ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಆರು ಗಂಟೆಗೆ ಪುನಃ ಸೇರೋಣ